ಓ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯಾಮಕೃಷ್ಣಾಯ ನಮಃ ಶ್ರೀರಾಮಕೃಷ್ಣರು ಸಾಧನೆಗೆ ಸಂಬಂಧಪಟ್ಟ ಕೆಲವು ವಿಶ್ವ ವಿಚಾರವನ್ನು ಹೇಳ್ತಾ ಇದ್ದಾರೆ ಮಾಸ್ಟರ್ ಮಹಾಶಯ ಕೇಳ್ತಾರೆ ಏನು ಮಾಡಿದರೆ ಭಗವಂತನ ಕಡೆ ಮನಸ್ಸು ಹರಿಯಲಾರಂಭಿಸುತ್ತದೆ ಅಂತ ಕೇಳ್ತಾರೆ ಅದಕ್ಕೆ ಶ್ರೀರಾಮಕೃಷ್ಣರು ಅನೇಕ ಸಾಧನೆಗಳ ವಿಚಾರ ಹೇಳ್ತಾರೆ ಮೊದಲನೇದಾಗಿ ಭಗವಂತನ ನಾಮಗುಣ ಕೀರ್ತನೆ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಸತ್ಸಂಗವನ್ನು ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಏಕಾಂತ ಹೇಳ್ತಾರೆ ನಿರ್ಜನವಾಸ ಏಕಾಂತ ಹೇಳ್ತಾರೆ ಆಮೇಲೆ ಧ್ಯಾನ ಹೇಳ್ತಾರೆ ಧ್ಯಾನ ಮಾಡಬೇಕು ಅಂತನ್ಬಿಟ್ಟು ಆಮೇಲೆ ಹೇಳ್ತಾರೆ ವಿಚಾರ ಮಾಡಬೇಕು ಅಂತೂ ಕೂಡ ಹೇಳ್ತಾರೆ ಹೀಗೆ ಇಲ್ಲಿ ಇನ್ನೂ ಇನ್ನೂ ಕೆಲವು ಕಡೆ ಪ್ರಾರ್ಥನೆ ಕೂಡ ಹೇಳ್ತಾರೆ ಪ್ರಾರ್ಥನೆ ನಾಮಗುಣ ಕೀರ್ತನೆ ಇದೆಯಲ್ಲ ಅದರಲ್ಲಿ ಪ್ರಾರ್ಥನೆ ಕೂಡ ಸೇರಿ ಹೋಗಿಬಿಡುತ್ತೆ ಹಾಗಾಗಿ ಈ ಐದು ಇಸ್ಯೆಲ್ಲ ಇದನ್ನು ಶ್ರೀರಾಮಕೃಷ್ಣರ ಸಾಧನ ಪಂಚಕ ಅಂತ ಕರೀಬೋದು ಎಲ್ಲ ಕಡೆಯೂ ಇದು ಉದ್ದಕ್ಕೂ ಕೂಡ ನೀವು ವಚನವೇದ್ದಲ್ಲಿ ನೋಡ್ತೀರಿ ಶ್ರೀರಾಮಕೃಷ್ಣ ಈ ಐದು ವಿಷಯವನ್ನು ಹೆಚ್ಚು ಹೆಚ್ಚು ಒತ್ತು ಹೇಳ್ತಕ್ಕಂಥದ್ದು ಒಂದು ಭಗವಂತನ ನಾಮಗುಣ ಕೀರ್ತನೆ ಪ್ರಾರ್ಥನೆ ಮತ್ತೊಂದು ಏಕಾಂತವಾಸ ಮತ್ತೊಂದು ಸತ್ಸಂಗ ಮತ್ತೊಂದು ಧ್ಯಾನ ಮತ್ತೊಂದು ವಿಚಾರ ವಿಚಾರ ಮಾಡ್ತಕ್ಕಂಥ ಅಂದರೆ ಇದಿಷ್ಟರಲ್ಲಿ ಈ ನಾಲ್ಕು ಯೋಗಗಳು ಕೂಡ ಸೇರಿಕೊಂಡು ನಾಲ್ಕು ಯೋಗಗಳು ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಧ್ಯಾನಯೋಗ ರಾಜಯೋಗ ಹ್ಞೂ ಧ್ಯಾನಯೋಗ ಎಲ್ಲದು ಕೂಡ ಇದರಲ್ಲಿ ಅಡುಕೋ ಆಗಿಬಿಡುತ್ತೆ ನಾಮಗುಣ ಕೀರ್ತನೆ ಪ್ರಾರ್ಥನೆ ಇದೆಲ್ಲ ಭಕ್ತಿಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ವಿಚಾರ ಅಂತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದು ಇದೆಯಲ್ಲ ಸದ್ಸದ್ ವಿಚಾರ ನಿತ್ಯಾನಿತ್ಯ ವಸ್ತು ವಿಚಾರ ಇದನ್ನು ಕೂಡ ಶ್ರೀರಾಮಕೃಷ್ಣ ಹೇಳ್ತಾರೆ ಅದು ಜ್ಞಾನಯೋಗಕ್ಕೆ ಸಂಬಂಧಪಟ್ಟಕ್ಕಂಥ ವಿಷಯ ಆಮೇಲೆ ಇನ್ನೊಂದು ಅನಾಸಕ್ತಿ ಬಗ್ಗೆ ಹೇಳ್ತಾರೆ ಅವರು ಹ್ಞೂ ಏಕಾಂತ ವಾಸದಲ್ಲಿ ಹೋಗಬೇಕು ಅನಾಸಕ್ತಿಯಿಂದ ಇರಬೇಕು ಇಲ್ಲಿ ಹೇಗೆ ಶ್ರೀಮಂತನ ಮನೆಯಲ್ಲಿ ಮೇಟ್ ಸರ್ವೆಂಟ್ ಇರ್ತಾಳೆ ಹಾಗೆ ಇರಬೇಕು ಅಂತ ಅದು ಕರ್ಮಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಮೇಲೆ ಏನಪ್ಪ ಅಂತಂದ್ಬಿಟ್ರೆ ಧ್ಯಾನ ಮಾಡ್ತಕ್ಕಂಥದ್ದು ಧ್ಯಾನ ಇದು ರಾಜಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಹೀಗೆ ಇವರು ನಾಲ್ಕು ಯೋಗಗಳು ಕೂಡ ಈ ಶ್ರೀರಾಮಕೃಷ್ಣರ ಈ ವಿಚಾರದಲ್ಲಿ ಸಾಧನೆ ವಿಚಾರದಲ್ಲಿ ಅಡುಕವಾಗಿದೆ ಅಂತ ಹೇಳ್ಬೋದು ಶ್ರೀರಾಮಕೃಷ್ಣರು ನಾಲ್ಕು ಯೋಗಗಳನ್ನು ಕೂಡ ಒತ್ತಿ ಹೇಳ್ತಾರೆ ಇವಷ್ಟು ಕೂಡ ಈ ಹಾಲು ನಾಲ್ಕು ಯೋಗಗಳು ಕೂಡ ಭಾಳ ಮುಖ್ಯ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಇಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಐದು ಬಗೆಯ ಸಾಧನೆಗಳು ಸಾಧನೆ ಪಂಚಕ ಅಂತ ನಾವು ಅದನ್ನು ಕರಿಬೋದು ಆಮೇಲೆ ನಾಮಗುಣ ಕೀರ್ತನೆ ಆಯಿತು ಆಮೇಲೆ ಏಕಾಂತವಾಸ ಇದರ ಬಗ್ಗೆಲ್ಲ ನಾವು ಹೇಳಿದ ಹೇಳಿದೆಯಾಯಿತು ನಿರ್ಜನ ಪ್ರದೇಶನ ಹೇಳ್ತಾರೆ ನಿರ್ಜನ ಪ್ರದೇಶ ಪಟ್ಟಿದ್ರೆ ನಿರ್ಜನ ಪ್ರದೇಶ ಅಂತಂದುಬಿಟ್ರೆ ನಾವು ಎಲ್ಲೋ ಕಾಡಿನಲ್ಲಿ ಹೋಗಿರಬೇಕು ಅಂತ ಕೂಡ ಏನಲ್ಲ ನಿರ್ಜನ ಪ್ರದೇಶ ಅಂತಂದುಬಿಟ್ರೆ ಏಕಾಂತವಾಸ ಹ್ಞೂ ಅಂತಂದರೆ ಸಮಾಜದೊಳಗೆ ಸಂಸಾರದೊಳಗೇನೆ ಏಕಾಂತವಾಗಿರೋದಕ್ಕೆ ಸಾಧ್ಯ ಹೇಗೆ ಎಲ್ಲರೂ ಜನ ಇರ್ತಾರೆ ಎಲ್ಲರೂ ಒಟ್ಟಿಗೆ ಇರ್ತೇವಲ್ ಹೇಗೆ ಏಕಾಂತವಾಗಿರೋದು ಅಂತಂದ್ಬಿಟ್ಟು ನಮಗನಿಸ್ಬೋದು ಹ್ಞೂ ಅಂತರಂಗದಲ್ಲಿ ನಾವು ಏಕಾಂತವಾಗಿರಬೇಕು ಭಗವಂತನೊಡನೆ ಸಂಬಂಧವನ್ನು ಇಟ್ಕೊಂಡಿರಬೇಕು ಭಗವಂತನೊಡನೆ ಇರಬೇಕು ಜನರೊಡನೆ ಇರಬಾರ್ದು ಜನರ ಹೊರಗಡೆ ಜನರೊಡನೆ ಇರಬೇಕು ಆದ್ರೂ ಒಳಗಡೆ ಮಾತ್ರ ನಮ್ಮ ಭಗವಂತನೊಡನೆ ಇರಬೇಕು ನಮ್ಮ ಆತ್ಮದೊಡನೆ ನಾವು ನೆಲೆಸಿರಬೇಕು ಭಗವಂತನೊಡನೆ ನೆಲೆಸಿರಬೇಕು ಅದು ಏಕಾಂತ ಆ ರೀತಿ ಹೊರಗಡೆ ನಾವು ಏಕಾಂತವಾಸ ಇದ್ಬಿಟ್ಟು ಒಳಗಡೆ ಜನರೊಡನೆ ವಿಷಯದೊಡನೆ ಇದ್ಬಿಟ್ಟು ಏನು ಪ್ರಯೋಜನ ಅದು ಏಕಾಂತವಾಸ ಆಗೋದಿಲ್ಲ ಏಕಾಂತ ಕಾದಿನಲ್ಲಿ ಇದ್ಬಿಡೋದು ನಿರ್ಜನ ಪ್ರದೇಶದಲ್ಲಿ ಹೋಗಿರೋದು ಯಾವಾಗಲೂ ಕೂಡ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ವಿಷಯ ಚಿಂತನೆ ಮಾಡೋದು ಮಾಡ್ತಾ ಇದ್ಬಿಟ್ರೆ ಅದು ಹೇಗೆ ಏಕಾಂತ ಆಗುತ್ತೆ ಆಗೋದಿಲ್ಲ ಏಕಾಂತ ವಾಸ ಅಂತಂದ್ಬಿಟ್ರೆ ನಾವು ಇಲ್ಲೇ ಮಾಡಬೇಕು ಅಂದರೆ ಏಕಾಂತವಾಸ ತಪ್ಪನ್ನು ಹೇಳೋದಿಲ್ಲ ಅದು ಅವಶ್ಯಕ ಅದನ್ನು ಕೂಡ ಶ್ರೀರಾಮಕೃಷ್ಣವತ್ತಿ ಹೇಳ್ತಾರೆ ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ನಿರ್ದೇಶನಕ್ಕೆ ಹೋಗಿಬಿಟ್ಟು ಅಲ್ಲಿ ಇದ್ಬಿಟ್ಟು ಧ್ಯಾನ ಜಪದಲ್ಲಿ ಹೆಚ್ಚು ಮನಸ್ಸನ್ನು ಕಳೀಬೇಕು ಅದನ್ನು ಕೂಡ ಹೇಳ್ತಾರೆ ಅದರಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಹೆಚ್ಚು ನಿರ್ಲಿಪ್ತತೆ ಬರುತ್ತೆ ಅದು ನಿರ್ಲಿಪ್ತತೆ ಬಂದರೆ ವಿಷಯ ಸುಖದಲ್ಲಿ ವಿಷಯ ಸಂಬಂಧಪಟ್ಟಂತೆ ನಮ್ಮ ಸಂಬಂಧಿಕರ ಎಲ್ಲ ಸಂಸಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಲಿಪ್ತತೆ ಬಂದರೆ ಆಗ ಆ ಏಕಾಂತ ಏನಾಗುತ್ತೆ ಅದು ಸಾರ್ಥಕವಾಗುತ್ತೆ ಆ ನಿರ್ಲಿಪ್ತತೆ ಬರಲಿಲ್ಲ ಅಂತಂದ್ಬಿಟ್ರೆ ಏಕಾಂತವಾಸದಿಂದ ಏನು ಪ್ರಯೋಜನ ಆಗೋದೇ ಇಲ್ಲ ಅದು ಮುಖ್ಯ ಆ ಉದ್ದೇಶದಿಂದ ಅವ್ರು ಹೇಳ್ತಕ್ಕಂಥ ಅದು ಏಕಾಂತ ವಾಸವನ್ನು ಅಂದರೆ ನಾವು ಸಂಸಾರದಲ್ಲಿದ್ದರೂ ವಾಯು ಕೂಡ ಎರಡು ಮೂರು ರೀತಿಯ ಏಕಾಂತವನ್ನು ನಾವು ಬ ನಾವಿಲ್ಲಿ ಗುರುತಿಸ್ಬೋದು ಒಂದು ಭೌತಿಕವಾಗಿರ್ತಕ್ಕಂಥ ಏಕಾಂತ ಒಬ್ಬನೇ ಇರತಕ್ಕಂಥದ್ದು ಯಾರ ಜೊತೆಯೂ ಇಲ್ದೇ ಏಕಾಂತ್ವ ಒಬ್ಬನೇ ಇರತಕ್ಕಂಥ ವಾಸ ಮಾಡ್ತಕ್ಕಂಥದ್ದು ಇದು ಒಂದು ಇನ್ನೊಂದು ಏನಪ್ಪ ಅಂತಂದುಬಿಟ್ರೆ ಭಾವನಾತ್ಮಕವಾಗಿರ್ತಕ್ಕಂಥ ಏಕಾಂತ ಭಾವನಾತ್ಮಕವಾಗಿರ್ತಕ್ಕಂಥ ಏಕಾಂತ ಅಂತಂದ್ಬಿಟ್ರೆ ಯಾರ ಒಂದು ಪ್ರೀತಿ ಸಹಾನುಭೂತಿ ಸಾಂತ್ವನ ಇದನ್ನು ಬಯಸದೇ ಇರತಕ್ಕಂಥದ್ದು ಯಾರ ಪ್ರೀತಿಯೂ ಬೇಡ ಸಹಾನುಭೂತಿಯೂ ಬೇಡ ಏನೂ ಬೇಡ ನಾನೇ ನಾನಾಗಿರ್ತೀನಿ ಅಂದರೆ ಒಕ್ಕುಂಠಿಂತಲ್ಲ ಒಕ್ಕುಂಠಿತನ ಇರ್ತಾರೆ ಕೆಲವರು ಒಕ್ಕುಂಠಿಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದು ಇಂಗ್ಲೀಷ್ನ ಏನು ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಸರಿಯಾದ ಶಬ್ದವೇ ಇಲ್ಲ ಅಂತ ಕಾಣಿಸ್ತದೆ ಅದಕ್ಕೆ ಒಕ್ಕುಂಠಿಗಳು ಅಂತ ಅವರಿಗೆ ತಾವೇ ತಾವೇ ಅವ್ರಿಗೆ ಜಡ ಜಡ ಮನಸ್ಸು ಅವ್ರಿಗೆ ಯಾರ ಬೇಡ ಹಾಂ ಯಾರ ಬೇಡ ಹಾಂ ಬೇಡ ಏನೂ ಬೇಡ ಅಂತಾರೆ ಜಡ ಸ್ಥಿತಿ ಒಕ್ಕುಂಠಿ ಅಂತ ಹೇಳ್ತಾರೆ ಅದೂ ಅಲ್ಲ ಅಲ್ಲ ಅವನು ತುಂಬ ಆಕ್ಟಿವ್ ಆಗಿರ್ತಾನೆ ಎಲ್ಲರಡನ್ನೂ ಸಂಬಂಧನ ಇಟ್ಕೊಂಡಿರ್ತಾನೆ ಬೇರೆಯವ್ರ ಸಂಬಂಧ ಅವನು ಬಯಸೋದಿಲ್ಲ ಬೇರೆಯವ್ರ ಪ್ರೀತಿಯನ್ನು ಅವನು ಬಯಸೋದಿಲ್ಲ ಎಲ್ಲರೂ ಚೆನ್ನಾಗಿರ್ತಾನೆ ಕೆಲವರು ಯಾರತ್ರೂ ಬೆರ ಆಗೋದಿಲ್ಲ ಯಾರತ್ರೂ ಕೂಡ ಅದನ್ನು ಒಕ್ಕುಂಠಿ ಯಾರ ಹತ್ರ ಬೆರೆಯೋದಕ್ಕೆ ಆಗೋದಿಲ್ಲ ಆ ಥರ ಸ್ಥಿತಿನೂ ಅಲ್ಲ ಅವನು ಎಲ್ಲರೊಡನೂ ಇಟ್ಕೊಬಲ್ಲ ಎಲ್ಲರೂ ಪ್ರೀತಿಯಿಂದ ಮಾತನಾಡಿಸಬಲ್ಲ ಎಲ್ಲರೊಡನೂ ಸರಿಯಾದ ರೀತಿಯಲ್ಲಿ ಮಾನವೀಯ ಸಂಬಂಧವನ್ನು ಇಟ್ಕೊಂಬಲ್ಲ ಆದರೆ ಅದೇ ಸಂದರ್ಭದಲ್ಲಿ ಅವನು ಇತರರ ಪ್ರೀತಿಯನ್ನು ಅವಲಂಬಿಸದೆ ಅದನ್ನು ಬಯಸದೆ ತಾನೇ ತಾನಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಏಕಾಂತ ವಾಸ ಇದೆಯಲ್ಲ ಅದು ನಿಜವಾದ ಆಧ್ಯಾತ್ಮಿಕತೆಯ ಅವಶ್ಯಕತೆ ಆಧ್ಯಾತ್ಮಿಕ ಜೀವನದ ಸಾಧಕರಿಗೆ ಇದು ಅತ್ಯಂತ ಅವಶ್ಯಕ ಅದಕ್ಕೋಸ್ ಅದು ನಿಜವಾಗಿರ್ತಕ್ಕಂಥ ಏಕಾಂತವಾಸ ಆ ಥರ ಭಾವನಾತ್ಮಕವಾಗಿರ್ತಕ್ಕಂಥ ನಾವು ಬಯಸಬೇಕು ಆ ಒಂದು ಮನಸ್ಥೈರ್ಯವನ್ನು ಧೈರ್ಯವನ್ನು ನಾವು ಬೆಳೆಸ್ಕೊಬೇಕು ಆ ರೀತಿ ಏಕಾಂತವಾಗಿರೋದನ್ನು ನಾವು ಕಲ್ತ್ಕೊಬೇಕು ಧ್ಯಾನವನ್ನು ಎಲ್ ಮಾಡಬೇಕು ಹೇಗ ಮಾಡಬೇಕು ಅಂತಲೇ ಹೇಳ್ತಾರೆ ಅದಕ್ಕೆ ಆಂತರ್ಯದಲ್ಲೂ ಏಕಾಂತ ಸ್ಥಳದಲ್ಲೂ ನಿಬಿಡ ಅರಣ್ಯದಲ್ಲೂ ಮಾಡಬೇಕು ಅಂತ ಹೇಳ್ತಾರೆ ಇದನ್ನು ಬೆಂಗಾಲಿನಲ್ಲಿ ಮೊನೆ ಕೋಣೆ ಅರಣ್ಯ ಅಂತಂದು ಹೇಳ್ತಾರೆ ಒನೆ ಮನೆ ಕೋಣೆ ಒನೆ ಶ್ರೀರಾಮಕೃಷ್ಣ ಹಾಗೆ ಹೇಳ್ತಾರೆ ಮೊನೆ ಕೋಣೆ ಬನೆ ಅಂತನ್ಬಿಟ್ಟು ಹೇಳ್ತಾರೆ ಅಂದರೆ ಮನೆ ಅಂತನ್ಬಿಟ್ರೆ ಮನೆ ಮನೆ ಮನಸ್ಸಿನಲ್ಲೇ ಧ್ಯಾನ ಮಾಡಬೇಕು ಅಂದರೆ ಇಲ್ಲಿ ಆಂತರ್ಯದಲ್ಲಿ ಅಂತ ಮನಸ್ಸಿನಲ್ಲಿ ಧ್ಯಾನ ಮಾಡೋದಂತನ್ಬಿಟ್ಟರು ನಮ್ಮ ಆಂತರ್ಯದಲ್ಲಿ ಧ್ಯಾನ ಮಾಡಬೇಕು ಆಮೇಲೆ ಕೋಣೆ ಕೋಣೆ ಅಂತಂದ್ಬಿಟ್ರೆ ನಮ್ಮ ಕೋಣೆನಲ್ಲಿ ಕೂತ್ಕೊಂಡು ಅಂತ ಅಲ್ಲ ಅರ್ಥ ಅಲ್ಲ ಒಂದು ಕಾರ್ನರ್ ಅಂತಂದ್ಬಿಟ್ಟು ಒಂದು ಏಕಾಂತ ಸ್ಥಳದಲ್ಲಿ ಅಂತನ್ಬಿಟ್ಟು ಏಕಾಂತ ಸ್ಥಳದಲ್ಲಿಂದು ಅರ್ಥ ಏನು ಅಂತನ್ಬಿಟ್ರೆ ಪ್ರದರ್ಶನ ಆಗಬಾರ್ದು ಧ್ಯಾನ ಧ್ಯಾನ ಪ್ರದರ್ಶನ ಆಗಬಾರ್ದು ಇತರರ ಮುಂದೆ ಪ್ರದರ್ಶನಕ್ಕೋಸ್ಕರವಾಗಿ ನಾವು ಧ್ಯಾನ ಮಾಡಬಾರ್ದು ನಾವು ಆ ಪ್ರದರ್ಶನ ಮನೋಭಾವ ಇರಬಾರ್ದು ಅಂತ ಅರ್ಥ ಒಬ್ಬರು ಇದರಲ್ಲೇ ಬರುತ್ತೆ ಮುಂದೆ ಮನಮೋಹನ್ ಮಿತ್ರ ಅಂತ ಒಬ್ರು ಇರ್ತಾರೆ ಭಕ್ತರು ಅವ್ರಿಗೆ ಯಾವಾಗಲೂ ಕೂಡ ಪ್ರದರ್ಶನ ಜಾಸ್ತಿ ಅವರಿಗೆ ಯಾವಾಗಲೂ ಏನೇನು ಇದು ಮುದ್ರೆಗಳನ್ನು ಓದು ಇದೆಲ್ಲ ಹಾಕ್ಕೊಂಡಿರ್ತಾರೆ ಆಮೇಲೆ ಅವರು ಪಂಚವಟಿನಲ್ಲಿ ಎಲ್ಲರೂ ಮುಂದೆ ಕಾಣೋ ರೀತಿಯಲ್ಲಿ ಹೋಗ್ಬಿಟ್ಟು ಒಂದು ಧ್ಯಾನ ಮಾಡ್ತಾಯಿದ್ದಾರಂತೆ ಎಲ್ರಿಗೂ ಕಾಣಬೇಕು ಎಲ್ಲರೂ ನೋಡಬೇಕು ಅಂತಂದ್ಬಿಟ್ಟು ಕಣ್ಮುಚ್ಚು ಕೂತ್ಕೊಳ್ಳೋದು ಧ್ಯಾನ ಮಾಡ್ತಕ್ಕಂಥ ಕೂತ್ಕೊಳ್ತಕ್ಕಂಥ ಆಮೇಲೆ ಅವರು ಆಸನ ಇದೆಯಲ್ಲ ಹ್ಞೂ ಚರ್ಮದ ಆಸನ ಹ್ಞೂ ಅದನ್ನು ಆಸನ ತಂದುಬಿಟ್ಟು ಶ್ರೀರಾಮಕೃಷ್ಣನ ಕೋಣೆಯಲ್ಲಿ ಗೋಡೆನಲ್ಲ ತೆಗೆದುಹಾಕ್ತಾ ಇದ್ದರಂತೆ ಯಾತಕ್ಕೋಸ್ಕರ ಅಂತಂದ್ಬಿಟ್ರೆ ಯಾರಾದರೂ ಕೇಳ್ತಾರೆ ಕೇಳ್ತಾರಂತೆ ಶ್ರೀರಾಮಕೃಷ್ಣನ ಇದು ಯಾರ್ದು ಆಸನವೋ ಇದು ಮನಮೋಹನ್ ಮಿತ್ರನೂ ಅಂತ ನಾನು ಹೇಳ್ತೀನಲ್ಲ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಓಹ್ ಎಂತೋ ಧ್ಯಾನ ಸಾಧಕನಪ್ಪ ಇವನು ಅಂತ ಗೊತ್ತಾಗಬೇಕು ಆ ಥರ ಒಂದು ಮನೋಭಾವ ಎಲ್ರಿಗೂ ಕೂಡ ಪ್ರದರ್ಶನ ಮಾಡ್ತಕ್ಕಂಥದ್ದು ಯಾ ಸಾಮಾನ್ಯವಾಗಿ ಈ ಮನೋಭಾವ ಇರೋದಿಲ್ಲ ಹೆಚ್ಚಿನ ಹೆಚ್ಚಿನವರು ಒಂದು ಪ್ರದರ್ಶನಕ್ಕೋಸ್ಕರ ಧ್ಯಾನ ಮಾಡಿ ಎಲ್ಲ ಉತ್ತಮ ಸಾಧಕರಲ್ಲೂ ಕೂಡ ಒಂದು ರೀತಿಯ ಪ್ರದರ್ಶನ ಮನೋಭಾವ ಇರುತ್ತೆ ಸ್ವಲ್ಪ ಮಟ್ಟಿಗಾದರೂ ಇರುತ್ತೆ ಒಬ್ಬ ಸಾಧಕ ಇದ್ದಂತೆ ಅವನು ದೇವ್ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ಬಂದ್ಬಿಟ್ಟು ಧ್ಯಾನ ಮಾಡ್ತಾಯಿದ್ದಂತೆ ಇವರು ದೇವಸ್ಥಾನ ಪೂಜಾರಿ ಎಲ್ಲ ಕೆಲಸ ಆದಮೇಲೆ ಪೂಜೆಗೀಜ ಎಲ್ಲ ಮುಗಿದು ಕೆಲಸ ಆದಮೇಲೆ ಬಾಲ್ ಹಾಕ್ಕೊಂಡು ಹೋಗಬೇಕು ಇವನು ಧ್ಯಾನ ಮುಗಿತಾನೇ ಇಲ್ಲ ಎಷ್ಟೊತ್ತಾದರೂ ಕೂಡ ಹೇಳ್ತಾನೆ ಇಲ್ಲ ಏನು ಮಾಡಿದ್ರು ಹೇಳ್ತಾಯಿಲ್ಲ ಏನು ಮಾಡೋದು ಅವ್ನು ಧ್ಯಾನ ಮಾಡ್ತಾ ಇದ್ದಾನೆಲ್ಲ ಡಿಸ್ಟರ್ಬ್ ಮಾಡೋದಕ್ಕೂ ಕೂಡ ಇವರಿಗೆ ಇಷ್ಟ ಇಲ್ಲ ಪೂಜಾರಿಗೆ ಅದಕ್ಕೋಸ್ಕರ ತುಂಬ ಕಾಯ್ತಾ ಆಯ್ತರಂತೆ ಕಾಯ್ತಾ ಇತ್ತು ಎಷ್ಟೊತ್ತಾದರೂ ಹೇಳ್ತಾ ಇರಲಿಲ್ಲ ಏನು ಮಾಡೋದು ಆಮೇಲೆ ಒಂದು ದಿವಸ ಅವರೊಂದು ಉಪಾಯವನ್ನು ಹೂಡಿದ್ರಂತೆ ಏನಂತನ್ಬಿಟ್ರೆ ಅವನು ಧ್ಯಾನ ಕೂತಿದ್ದಾನೆ ಇವರು ಆ ವಿಗ್ರಹದ ಹಿಂದೆ ಹೋಗ್ಬಿಟ್ಟು ಔತತ್ಕೊಂಡ್ಬಿಟ್ಟು ಹ್ಞೂ ಭಗವಂತ ಹೇಳೋ ರೀತಿನಲ್ಲಿ ಭಗವಂತ ಮಾತನಾಡೋ ರೀತಿನಲ್ಲಿ ಅವನು ಹೇಳೋಕ್ಕೆ ಶುರು ಮಾಡಿದಂತೆ ಎಲೈ ನನ್ನ ಆತ್ಮೀಯ ಪ್ರಿಯ ಭಕ್ತನೇ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಹ್ಞೂ ಬಾ ನನ್ನೊಡನೆ ಒಂದಾಗಿಬಿಡು ಅಂತನ್ಬಿಟ್ಟು ಹೇಳಿದಂತೆ ನನ್ನೊಡೆಯ ಒಂದಾಗಿಬಿಡು ಅಂತನ್ಬಿಟ್ಟು ಅವನಿಗೆ ಹೆದರ್ಕೊಂಡು ಓಡಿ ಹೋಗ್ಬಿಟ್ನಂತೆ ಅಲ್ಲಿಂದ ದೇವಸ್ಥಾನ ಆಮೇಲೆ ಯಾವತ್ತೂ ಬರಲಿಲ್ಲ ಅಂತೆ ದೇವಸ್ಥಾನ ಜ್ಞಾನಕ್ಕೆ ಈ ಥರ ಅಂದರೆ ನಾವೆಲ್ಲ ಹೇಳ್ತೀವಿ ನಾವು ಭಗವಂತನೇ ಬೇಕು ಅದೇ ಬೇಕು ನನಗಿನ್ನೇ ಭಾ ಪರಮಾತ್ಮನೇ ಬೇಕು ಆತ್ಮನೇ ಬೇಕು ಅಂತೆಲ್ಲ ಹೇಳ್ತೀವಿ ಆದರೆ ನಮ್ಮ ಒಂದು ಆ ವೈಯಕ್ತಿಕತೆಯನ್ನು ಕಳ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋಲ್ಲ ಆ ಇಂಡಿವಿಜ್ಯುಯಾಲಿಟಿ ಇದೆಯಲ್ಲ ಅದು ಸೋ ಸ್ಟ್ರಾಂಗ್ ಸೋ ಸ್ಟ್ರಾಂಗ್ ಇಟ್ ಈಸ್ ಸೆನ್ಸ್ ಆಫ್ ಇಂಡಿವಿಜ್ಯುಯಾಲಿಟಿ ಅದನ್ನು ಬಿಟ್ಕೊಡೋಕೆ ನಾವು ಇಷ್ಟಪಡೋದಿಲ್ಲ ಹಾಗೆ ಇದು ಏನಾಗುತ್ತೆ ಅಂತಂದ್ಬಿಟ್ರೆ ಆ ರೀತಿ ಒಂದು ಪ್ರದರ್ಶನಕ್ಕೂ ಕೂಡ ಆಗಿಬಿಡುತ್ತೆ ಈ ಧ್ಯಾನ ಇದು ಕೂಡ ಎಷ್ಟೋ ಸರ್ತಿ ಪ್ರದರ್ಶನ ಆಗ್ಬಿಡುತ್ತೆ ಎಷ್ಟೋ ಸತಿ ಧ್ಯಾನ ಮಾಡ್ದು ಕಣ್ಮಟ ಯಾರು ನೋಡ್ತಾ ಇದ್ದಾರ ಹೀಗೆ ನೋಡ್ತೀವಿ ಎಲ್ಲ ನೋಡ್ತಾ ಇದ್ದಾರಾ ಅಂತಂದ್ಬಿಟ್ಟು ಅವಾಗ ಕಂಡುಬಿಟ್ಟು ಹೀಗೆ ನೋಡ್ತೀವಿ ಆ ಥರನೂ ಮಾಡ್ತೀವಿ ಅದು ಅದಕ್ಕೋಸ್ಕರ ಹೇಳ್ತಾರೆ ಅದನ್ನು ಕೋಣೆ ಅಂತಂದುಬಿಟ್ರೆ ಆಂತರ್ಯದಲ್ಲಿ ಅಂತರದಲ್ಲಿ ಮಾಡಬೇಕು ಮನೆಯಲ್ಲಿ ಮಾಡ ಮ ಅಂದರೆ ಮನೆ ಅಂತಂದುಬಿಟ್ರೆ ನಮ್ಮ ಮನಸ್ಸಿನಲ್ಲೇ ಮಾಡಬೇಕು ಮನಸ್ಸಿನಲ್ಲೇ ಮಾಡಬೇಕು ಏಕಾಂತ ಸ್ಥಳದಲ್ಲಿ ಮಾಡಬೇಕು ಏಕಾಂತ ಸುಖವನ್ನು ನಾವು ಬಯಸಬೇಕು ಅಂತಂದ್ಬಿಟ್ಟು ಅಲ್ಲಿ ವ್ಯಕ್ತಿ ಸಂಘ ನಾವು ಆಗ್ಬಾ ಇರಬಾರ್ದು ವಸ್ತು ಸಂಘನೂ ಇರಬಾರ್ದು ಮನಸ್ಸಿನಲ್ಲಿ ಮನಸ್ಸಲ್ಲಿ ವ್ಯಕ್ತಿ ಸಂಘನೂ ಇರಬಾರ್ದು ವಸ್ತು ಸಂಘನೂ ಕೂಡ ಇರಬಾರ್ದು ಓನ್ ಯಾವ ಸಂಘ ಇರಬೇಕು ಆತ್ಮ ಸಂಘ ಮಾತ್ರ ಇರಬೇಕು ಅಥವಾ ಭಗವತ್ ಮಾತ್ರ ಇರಬೇಕು ಅದು ಧ್ಯಾನ ಎಷ್ಟೊತ್ತು ಅಥವಾ ಐದು ನಿಮಿಷ ನೀವು ಆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಸಾಧ್ಯ ಆದರೆ ಅದೇ ದೊಡ್ಡ ಗಳಿಕೆ ಅದೇ ದೊಡ್ಡ ಗಳಿಕೆ ಐದು ನಿಮಿಷ ನಮ್ಮ ಆತ್ಮದೊಡನೆ ನನ್ನ ನಿಜವಾದ ಅಸ್ಥಿತ್ೊಡನೆ ನಾನು ಇರೋಕ್ಕೆ ಸಾಧ್ಯವಾದರೆ ಅದೇ ದೊಡ್ಡ ಸಾಧನೆ ಅದೇ ದೊಡ್ಡ ಸಾಧನೆ ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿರುತ್ತದೆ ನಿಮ್ಗೆ ಗೊತ್ತು ಧ್ಯಾನ ಮಾಡೋಕ್ಕೂತಾ ಅಲ್ಲೇ ಗೊತ್ತಾಗ್ತಕ್ಕಂಥದ್ದು ಎಷ್ಟು ಚಂಚಲ ಮನಸ್ಸು ಅಂತ ಅಂದ್ಬಿಟ್ಟು ಅಲ್ಲಿ ಗೊತ್ತಾಗೋದೇ ಇಲ್ಲ ಎಷ್ಟು ಅಲಿತಾ ಅಲಿತಾ ಇರುತ್ತೆ ಯಾವಾಗಲೂ ಕೂಡ ಅಲಿತಾ ಇರುತ್ತೆ ಒಂದು ಕ್ಷಣವೂ ಕೂಡ ಇರೋದಿಲ್ಲ ಕಪಿತರ ಹ್ಞೂ ಆದ್ದರಿಂದ ಈ ಏಕಾಂತ ಸ್ಥಳ ಅಂದರೆ ಅದೇ ಆಮೇಲೆ ನಿಬಿಡ ಅರಣ್ಯದಲ್ಲಿ ಅರಣ್ಯದಲ್ಲಿ ಒಂಥೇಳ್ತಾರೆ ಅರಣ್ಯದಲ್ಲಿ ಇರಬೇಕು ಅಂತ ಅರಣ್ಯದಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಅರ್ಥ ಏನು ನಾವು ಕಾಡಿಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ ನಿಜವಾಗೂ ಕೂಡ ಅಲ್ಲಿ ಇದರ ಅರ್ಥ ಏನು ಅಂತಂದುಬಿಟ್ರೆ ಒಂದು ಅರ್ಥ ನಮಗೆ ವೈರಾಗ್ಯ ಮನೋಭಾವ ಇರಬೇಕು ಅಂತ ವೈರಾಗ್ಯ ಮನೋಭಾವ ಇರಬೇಕು ಅರಣ್ಯ ಅರಣ್ಯವಾಸ ಅಂತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮ ವೈರಾಗ್ಯ ಮನೋಭಾವವನ್ನು ಸೂಚಿಸುತ್ತೆ ಧ್ಯಾನ ಮಾಡಬೇಕು ಅಂತಂದುಬಿಟ್ರೆ ನಮಗೆ ವೈರಾಗ್ಯ ಮನೋಭಾವ ಅತ್ಯಂತ ಮುಖ್ಯ ವೈರಾಗ್ಯ ಮನೋಭಾವ ಇಲ್ಲದ್ಬಿಟ್ರೆ ನಾವು ನಿಜವಾದ ಅರ್ಥದಲ್ಲಿ ಯಥಾರ್ಥ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದುಬಿಟ್ರೆ ಅನೇಕ ವಿಷಯಗಳು ವಸ್ತುಗಳು ನಮ್ಮ ಮನಸ್ಸಿಗೆ ಬರೋಕ್ಕೆ ಶುರುವಾಗುತ್ತೆ ಅನೇಕ ವ್ಯಕ್ತಿಗಳ ಚಿತ್ರ ಮನಸ್ಸಿಗೆ ಬರೋ ಶುರುವಾಗುತ್ತೆ ಆದ್ದರಿಂದ ನಮಗೆ ನಿಜವಾಗೂ ಕೂಡ ವೈರಾಗ್ಯ ಮನೋಭಾವ ಬೇಕು ಕಾಡಿನಲ್ಲಿ ಧ್ಯಾನ ಮಾಡಬೇಕು ಅಂದರೆ ಅರ್ಥ ಏನು ಅಂತಂದುಬಿಟ್ರೆ ಈ ವೈರಾಗ್ಯ ಮನೋಭಾವ ನಮ್ಮ ಸಾಧನೆಯ ಹಿಂದೆ ಧ್ಯಾನದ ಹಿಂದೆ ಅತ್ಯಂತ ಮುಖ್ಯವಾಗಿ ಇರಬೇಕು ಅಂತಕ್ಕಂಥದ್ದು ಆಮೇಲೆ ಏನಪ್ಪ ಅಂತನ್ಬಿಟ್ರೆ ಇನ್ನೊಂದು ವಾತಾವರಣ ಒಂದು ಏನು ಯಾವುದೇ ವಾತಾವರಣ ಅಂತಂದ್ಬಿಟ್ರೆ ನಿಶ್ಶಬ್ದ ವಾತಾವರಣ ಬೇಕು ಧ್ಯಾನಕ್ಕೆ ತುಂಬ ಯಾವಾಗಲೂ ಕೂಡ ಶಬ್ದ ಸುತ್ತಮುತ್ತಲು ತುಂಬ ಮಾತುಕತೆ ಶಬ್ದ ಗಲಾಟೆ ಇದ್ಬಿಟ್ರೆ ಅಲ್ಲಿ ಧ್ಯಾನ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ಏನು ನಿಶಬ್ದ ಸ್ಥಳದಲ್ಲಿ ಶಬ್ದ ಇಲ್ಲದೇ ಇರ್ತಕ್ಕಂತಹದ್ದು ಅದಕ್ಕೋಸ್ಕರವಾಗಿ ಅಲ್ಲಿ ನಿಬಿಡಾರ್ ಅರಣ್ಯದಲ್ಲಿ ವನೆ ಅಂತ ಹೇಳಿರ್ತಕ್ಕಂಥದ್ದು ಅಂಥ ಸ್ಥಳದಲ್ಲಿ ಇರಬೇಕು ಅಂದರೆ ನಿರ್ಜನ ಪ್ರದೇಶದಲ್ಲಿ ಅಂದರೆ ನಿಶಬ್ದವಾಗಿರ್ತಕ್ಕಂಥ ಶಬ್ದ ಮಾಲಿನ್ಯ ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ಧ್ಯಾನ ಮಾಡಬೇಕು ಅಂತಕ್ಕಂಥದ್ದು ಇನ್ನೊಂದೇನಪ್ಪ ಅಂತನ್ಬಿಟ್ರೆ ಇನ್ನೊಂದು ಅರ್ಥ ಏನಪ್ಪಾ ಅಂತ ಅದಕ್ಕೆ ನಿಸ್ಸಹಾಯಕರಾಗಿರಬೇಕು ಅಂತನ್ಬಿಟ್ಟು ನಿಸ್ಸಹಾಯಕರು ಯಾವ ಸಹ ಅರಣ್ಯದಲ್ಲಿ ಏನು ಸಹಾಯ ಇದೆ ನಮಗೆ ಏನು ಸಹಾಯ ಇಲ್ಲ ಯಾರ ಸಹಾಯವೂ ಇಲ್ಲ ಧ್ಯಾನ ಅಂತಂದ್ಬಿಟ್ರೆ ಏನು ಅಂತಂದ್ಬಿಟ್ರೆ ನಿಸ್ಸಹಾಯಕರಾಗಿರ್ತಕ್ಕಂಥದ್ದು ದಟ್ ಈಸ್ ನಿಜವಾಗ್ಲೂ ಧ್ಯಾನ ಅಂದರೆ ಹಾಗೆ ಯಾವ ಸಹಾಯವೂ ಇಲ್ಲ ಭಗವಂತ ಬಿಟ್ಬಿಟ್ರೆ ಇನ್ನೇನೂ ಇಲ್ಲ ಆತ್ಮ ಬಿಟ್ಬಿಟ್ರೆ ಇನ್ನೇನೂ ಇಲ್ಲ ಆ ಥರ ಒಂದು ನಿಸ್ಸಹಾಯಕ ಸ್ಥಿತಿ ಇರಬೇಕು ನನಗೆ ಇನ್ಯಾ ಯಾವುದೋ ಒಂದು ಆಶ್ರಯ ಇದೆ ನನಗೆ ಇನ್ಯಾರದ್ದೋ ಒಂದು ಆಶ್ರಯ ಇದೆ ಅಂತಂದ್ಬಿಟ್ರೆ ಅಷ್ಟು ಮಟ್ಟಿಗೆ ನನಗೆ ಭಗವಂತನ ಮೇಲೆ ಅವಲಂಬನೆ ಕಡಿಮೆ ಆಗ್ಬಿಡುತ್ತೆ ಇನ್ನೊಬ್ರದ್ದು ಯಾವುದೋ ಆಶ್ರಯ ಇದೆ ಸಂಸ್ಥೆಯ ಆಶ್ರಯ ಇದೆ ವ್ಯಕ್ತಿಯ ಆಶ್ರಯ ಇದೆ ಅಂತಂದ್ಬಿಟ್ರೆ ನನಗೇನಾಗತ್ತೆ ಹಣದ ಆಶ್ರಯ ಇದೆ ಅಂತಂದ್ಬಿಟ್ರೆ ಆಗೇನಾಗುತ್ತೆ ಸ್ಥಾನಮಾನದ ಆಶ್ರಯ ಇದೆ ಅಂತಂದ್ಬಿಟ್ರೆ ಆಗ ಅಷ್ಟು ಮಟ್ಟಿಗೆ ನನಗೆ ಭಗವಂತನ ಅವಲಂಬನೆ ಡಿಪೆಂಡೆನ್ಸ್ ಆನ್ ಗಾಡ್ ಇಕಮ್ ಲೆಸ್ ಟು ದಟ್ ಟೆಕ್ಸ್ಟ್ ಆದ್ದರಿಂದ ಆ ಭಗವಂತನನ್ನು ಮಾತ್ರ ಆಶ್ರಯಿಸಬೇಕು ಅಂತಕ್ಕಂಥದ್ದಲ್ಲಿ ಮತ್ತು ಯಾವುದನ್ನು ಆಶ್ರಯಿಸಬಾರ್ದು ನಮಗೇನು ಇರ್ಬೋದು ಮನೆಯೂ ಇರ್ಬೋದು ಹಣ ಇರ್ಬೋದು ಅದೇ ಮುಖ್ಯ ಅದು ಇರಲಿ ಇಲ್ಲದೆ ಇಲ್ಲ ಅದು ಮುಖ್ಯ ಆದರೆ ನಾವು ಯಾವನ್ನು ಬೇಸಿಕಲಿ ಪ್ರೈಮರಲಿ ಮುಖ್ಯವಾಗಿ ನಾವು ಯಾವನ್ನು ಆಶ್ರಯಿಸ್ತೀವಿ ಅದನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಬೇಕು ಎಷ್ಟು ಮಟ್ಟಿಗೆ ನಾನು ಭಗವಂತನನ್ನು ಆಶ್ರಯಿಸ್ಕೊಂಡಿದ್ದೀನಿ ಅಂತನ್ಬಿಟ್ಟು ಅದನ್ನು ನಾನೇ ನಾನು ಮನಸ್ಸಿನಲ್ಲಿ ವಿಶ್ಲೇಷಣೆ ಮಾಡಿ ನೋಡಬೇಕು ಅದು ಬಹಳ ಮುಖ್ಯ ಅದಕ್ಕೆ ವಿಚಾರ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ವಿಚಾರ ಅದಕ್ಕೆ ಶ್ರೀರಾಮಕೃಷ್ಣರು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಸುಮ್ಮನೆ ಇದೆಲ್ಲೋದು ಕೂಡ ಪೂರಕ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು ಎಲ್ಲ ಸಾಧನೆಗಳು ಕೂಡ ಸುಮ್ಮನೆ ವಿಚಾರ ಮಾಡದೇ ಇದ್ಬಿಟ್ರೆ ಧ್ಯಾನ ಮಾಡೋಕ್ಕಾಗೋದೇ ಇಲ್ಲ ಧ್ಯಾನ ಮಾಡದೇ ಇದ್ಬಿಟ್ರೆ ಭಕ್ತಿನೂ ಕೂಡ ಬರೋದಿಲ್ಲ ಭಕ್ತಿ ಇಲ್ಲದ್ಬಿಟ್ರೆ ನಿಜವಾದ ಧ್ಯಾನ ಕೂಡ ಆಗೋದಿಲ್ಲ ಆದರೆ ಅದೇ ರೀತಿ ವಿಚಾರ ಮಾಡದೇ ಅದನ್ನು ಕೂಡ ಭಕ್ತಿ ಕೆರಳೋದಿಲ್ಲ ವಿಚಾರನೂ ಕೂಡ ಮಾಡಬೇಕಾಗತ್ತೆ ಸದಸ್ಯದ ವಿಚಾರ ಅದಕ್ಕೋಸ್ಕರ ಮುಂದೆ ಹೇಳ್ತಾರೆ ಅವರು ಸದಸದ್ ವಿಚಾರ ಮಾಡಬೇಕು ಅಂತನ್ಬಿಟ್ಟು ಈ ಸದಸ್ಯದ ವಿಚಾರ ಹೇಗೆ ಮಾಡಬೇಕು ಇದು ನಮ್ಮ ಮನಸ್ಸಿನ ಮೇಲೆ ನಮ್ಮ ಜೀವನದ ಮೇಲೆ ಪರಿಣಾಮಕಾರಿಯಾಗಬೇಕು ಕೇವಲ ಬೌದ್ಧಿಕವಾಗಿ ಮಾಡಿರೋ ಸಾಕಾಗುವುದಿಲ್ಲ ಕೇವಲ ಅನೇಕರು ಇರ್ತಾರೆ ತುಂಬ ಫಿಲಾಸಫರ್ಸ್ ಇರ್ತಾರಲ್ಲ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಇರ್ತಾರೆ ತತ್ವಜ್ಞಾನಿಗಳು ಅವರು ತುಂಬ ತೊಳ್ಕೊಂಡಿರ್ತಾರೆ ತುಂಬ ವಿಚಾರ ಮಾಡ್ತಾರೆ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ನಿತ್ಯ ಯಾವುದು ಅನಿತ್ಯ ತುಂಬ ವಿಚಾರ ಮಾಡಬಲ್ಲರು ರೀಸನ್ ತಾರ್ಕ್ ತಾರ ತಾರ್ಕಿಕವಾಗಿ ವಿಚಾರಬದ್ಧವಾಗಿ ಅವ್ರು ಚಿಂತನೆ ಮಾಡಬಲ್ಲರು ಆದರೆ ಅವರಿಗೆ ವೈರಾಗ್ಯ ಇರಲಿಕ್ಕಿಲ್ಲ ಅವರು ತುಂಬ ಪ್ರಾಪಂಚಿಕರಾಗಿರೋ ಸಾಧ್ಯ ಅದಕ್ಕೋಸ್ಕರವಾಗಿ ಅದ್ರ ಜೊತೆಗೆ ವೈರಾಗ್ಯನೂ ಇರಬೇಕು ಅದಕ್ಕೋಸ್ಕರ ಇವೆಲ್ಲದೂ ಕೂಡ ಪರಸ್ಪರ ಪೂರ್ವಕವಾಗಿರತಕ್ಕಂಥದ್ದು ಒಂದಕ್ಕೊಂದಕ್ಕೆ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದುಬಿಟ್ರೆ ಸದಸದ್ ವಿಚಾರ ಎಷ್ಟು ಮಟ್ಟಿಗೆ ಇರಬೇಕಪ್ಪ ಅಂತಂದ್ಬಿಟ್ರೆ ಅದಕ್ಕೊಂದು ನಿಜವಾದ ಉದ್ದೇಶ ಇರಬೇಕು ಹಾಂ ಸುಮ್ಮನೆ ಇಲ್ಲ ಕೇವಲ ವಿಚಾರಕ್ಕೋಸ್ಕರ ವಿಚಾರ ಮಾಡೋದಲ್ಲ ಅದಕ್ಕೊಂದು ನಿಜವಾದ ಉದ್ದೇಶ ಇರಬೇಕು ಗುರಿ ಇರಬೇಕು ಅದಕ್ಕೋಸ್ಕರವಾಗಿ ಅದಕ್ಕೆ ಹೇಳ್ತಾರೆ ಪಂಚದಶಿನಲ್ಲಿ ಏನು ಹೇಳ್ತಾರೆ ಅಂತಂದುಬಿಟ್ರೆ ವಿಚಾರ ಅಂತಂದುಬಿಟ್ರೆ ಸುಮ್ಮನೆ ಅದು ವಿಚಾರಕ್ಕೋಸ್ಕರ ವಿಚಾರ ಮಾಡ್ತಕ್ಕಂಥ ತರ್ಕಕ್ಕೋಸ್ಕರ ತರ್ಕ ಮಾಡ್ತಕ್ಕಂಥದ್ದಲ್ಲ ಅದು ಏನಾಗಪ್ಪ ಅಂತಂದ್ಬಿಟ್ರೆ ಅವ್ರು ಹೇಳ್ತಾರೆ ಹ್ಞೂ ಶಾಸ್ತ್ರಸಮ್ಮತವಾಗಿರಬೇಕು ಅಂತ ಹೇಳ್ತಾರೆ ಅದು ಶಾಸ್ತ್ರಸಮ್ಮತವಾಗಿರಬೇಕು ಶಾಸ್ತ್ರಸಮ್ಮತವಾಗಿ ನಾವು ವಿಚಾರ ಮಾಡಬೇಕು ಅಂತ ಆ ರೀತಿ ಅಲ್ಲಿ ಇದೇನಾಗುತ್ತೆ ಅಂದರೆ ಅದ್ರ ಕುತರ್ಕ ಆಗ್ಬಿಡುತ್ತೆ ಕುತರ್ಕ ಆಗತ್ತೆ ಕುತರ್ಕಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಭಾಳ ಚೆನ್ನಾಗಿದೆ ಹ್ಞೂ ಈಗ ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆಯಲ್ವಾ ನೋ ಬಡಿ ಇಸ್ ಪರ್ಫೆಕ್ಟ್ ಅಂತ ಅಂದ್ಬಿಟ್ಟು ಅಲ್ವಾ ನೋ ಬಡಿ ಇಸ್ ಪರ್ಫೆಕ್ಟ್ ಐ ಆಮ್ ನೋ ಬಡಿ ಸೊ ಐ ಆಮ್ ಪರ್ಫೆಕ್ಟ್ ಇದು ಕುತರ್ಕ ಈ ಥರ ಕುತರ್ಕ ಮಾಡೋದು ಕೂಡ ಉಂಟು ಈ ಥರ ಕುತರ್ಕದಿಂದ ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾರೆ ಪಂಚದಶನಲ್ಲಿ ಶಾಸ್ತ್ರಸಮ್ಮತ ನಾ ನಾ ಕುತರ್ಕೇತ್ ಅಂತನ್ಬಿಟ್ಟು ಹೇಳ್ತಾರವರು ನಾ ಕುತರ್ಕೇತ್ ಶಾಸ್ತ್ರಸಮ್ಮತವಾಗಿ ನಾವು ವಿಚಾರ ಮಾಡಬೇಕು ಅಂತನ್ಬಿಟ್ಟು ಇಲ್ಲದ್ರೆ ಏನಾಗುತ್ತೆ ಅಂದರೆ ವಿಚಾರಕ್ಕೆ ಒಂದು ನೆಲೆಯಿಲ್ಲ ಆಗ್ಬಿಡುತ್ತೆ ಒಂದು ನಿರ್ದಿಷ್ಟತೆ ಇಲ್ಲಾಗ್ಬಿಡುತ್ತೆ ಮನಸ್ಸು ಬನ್ನ ಎಲ್ಲೆಲ್ಲೋ ತೊಗೊಂಡು ಹೋಗ್ಬಿಡುತ್ತೆ ನಮ್ಮನ್ನು ವಿಚಾರ ಅಂತಕ್ಕಂಥದ್ದು ಅದು ನಾಸ್ತಿಕತೆಯು ಕೂಡ ತೊಗೊಂಡು ಹೋಗ್ಬಿಡ್ಬೋದು ಹ್ಞೂ ಶೂನ್ಯವಾದಕ್ಕೂ ಕೂಡ ತೊಗೊಂಡೋಗ್ಬೋದು ನಾಸ್ತಿಕತೆಯನ್ನು ಏನು ಕಾದ್ರೆ ಹೇಳಿ ಆದ್ದರಿಂದ ಅದಕ್ಕೋಸ್ಕರವಾಗಿ ವಿಚಾರ ಏನಾಗಬೇಕು ಯಾವ ಯಾವ ಬೇಕಂದುಬಿಟ್ರೆ ಶಾಸ್ತ್ರಸಮ್ಮತವಾಗಿರಬೇಕು ಅದು ಯಾವಾಗಲೂ ಕೂಡ ನಮ್ಮ ನಿಜವಾಗಿರ್ತಕ್ಕಂಥ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ನಿರ್ದಿಷ್ಟವಾದ ಗುರಿಯನ್ನು ಪಡೆದಿರಬೇಕು ನಮ್ಮ ನಿಜವಾದ ನೆಲೆಯನ್ನು ಕಂಡುಕೊಳ್ಳುವಂಥ ನಿರ್ದಿಷ್ಟವಾದ ಗುರಿಯನ್ನು ಪಡೆದಿರ್ಕೊಂಡಿರಬೇಕು ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಇಲ್ಲಿ ಸದಸದ್ ವಿಚಾರವನ್ನು ಮಾಡಬೇಕು ಅಂತ ಹೇಳ್ತಾರೆ ಸದಸದ್ ವಿಚಾರ ಹೇಗಿರಬೇಕಪ್ಪ ಅಂತಂದುಬಿಟ್ರೆ ಇಲ್ಲಿ ಸ್ವಲ್ಪ ನಾನು ಅಗೇನ್ ಮತ್ತು ಸ್ವಲ್ಪ ಫಿಲಾಸಫಿಗೆ ಹೋಗ್ತೇನೆ ದಯವಿಟ್ಟು ಕ್ಷಮಿಸಿ ಎಲ್ಲ ವಸ್ತುಗಳ ನಿಜವಾದ ಅಸ್ತಿತ್ವ ಏನು ಅನ್ನೋದನ್ನು ನಾವು ವಿಚಾರ ಮಾಡ್ತಕ್ಕಂಥ ನಿಜವಾದ ಅಸ್ತಿತ್ವ ಯಾವುದು ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಏನಂತನ್ಬಿಟ್ರೆ ಗಾಡ್ ಈಸ್ ನಾಟ್ ಎ ಬೀಯಿಂಗ್ ಬಟ್ ದಿ ಬೀಯಿಂಗ್ ಅಂತಂದ್ಬಿಟ್ಟು ಗಾಡ್ ಈಸ್ ನಾಟ್ ಎ ಬೀಯಿಂಗ್ ಅಂತಂದರೆ ಭಗವಂತ ಅಂತಂದ್ಬಿಟ್ಟು ಯಾವುದೋ ಒಂದು ವಿಷಯ ಅಲ್ಲ ಅಥವಾ ವ್ಯಕ್ತಿ ಅಲ್ಲ ಹ್ಞೂ ಒಂದು ವಸ್ತು ಅಲ್ಲ ಒಂದು ಯಾವುದೋ ಒಂದು ಅದೇ ವಸ್ತು ಅದೇ ನಿಜವಾದ ವಸ್ತು ದಟ್ ಈಸ್ ದಿ ಬೀಯಿಂಗ್ ಅಂದರೆ ಎಲ್ಲ ವಸ್ತುಗಳ ಹಿನ್ನೆಲೆಯಾಗಿ ಇರ್ತಕ್ಕಂಥ ಸತ್ಯ ಎಲ್ಲ ವಸ್ತುಗಳ ಹಿನ್ನೆಲೆಯಾಗಿರ್ತಕ್ಕಂಥ ಸತ್ಯ ಯಾವುದೋ ಒಂದು ಅಂತ ಹೇಳಿಬಿಟ್ರೆ ಭಗವಂತ ಒಂದು ವಸ್ತು ಅದ ಈ ನಾವು ಹೇಳ್ತೀವಲ್ಲ ಭಗವಂತ ಸೃಷ್ಟಿಕರ್ತ ಭಗವ ಪ್ರಪಂಚ ಇದೆ ಆ ಪ್ರಪಂಚವನ್ನು ಸೃಷ್ಟಿರ್ತಕ್ಕಂಥ ಒಂದು ಭಗವಂತ ಅವಾಗೇನಾಗುತ್ತೆ ಅಂತಂದ್ಬಿಟ್ರೆ ಪ್ರಪಂಚದೇ ಭಗವಂತನ ಇದಾನೆ ಅಂತಾಯಿತು ಭಗವಂತ ಏನಪ್ಪ ಅಂತಂದ್ಬಿಟ್ರೆ ಒಂದು ವಸ್ತು ಅಂತಾಯಿತು ಒಂದು ಇಟ್ಸ್ ಈಸ್ ಎ ಎ ಬೀಯಿಂಗ್ ಅಂತಾಯಿತು ಎ ಬೀಯಿಂಗ್ ಅಂತಂದ್ಬಿಟ್ರೆ ಏನಾಗುತ್ತೆ ಅವ್ನು ನಾವು ಇಲ್ಲ ಅಂತಲೂ ಕೂಡ ಹೇಳ್ಬೋದು ಹ್ಞೂ ಅವ್ನು ಇಲ್ಲ ಅಂತಲೂ ಕೂಡ ಹೇಳ್ಬೋದು ಆದರೆ ಅವನು ಅವನು ಎಲ್ಲ ವಸ್ತುಗಳ ಹಿಂದೆ ಇರತಕ್ಕಂಥ ಎಲ್ಲ ಅಸ್ತಿತ್ವದ ಹಿಂದೆ ಇರತಕ್ಕಂಥ ನಿಜವಾದ ಸತ್ಯ ಅಂತ ಹೇಳಿಬಿಟ್ರೆ ಆ ಭಗವಂತನ ನಾವು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಈಗ ಉದಾಹರಣೆ ಹೇಳಬೇಕು ಅಂತಂದ್ಬಿಟ್ರೆ ಅಲೆಗಳಿದೆ ಸಮುದ್ರದಲ್ಲಿ ಹ್ಞೂ ಒಂದು ಅಲೆಗಳಿರುತ್ತೆ ನೊರೆ ಇರುತ್ತೆ ಏನೇನೋ ಎಲ್ಲ ಇರುತ್ತೆ ಹ್ಞೂ ಆ ಸಮುದ್ರದಲ್ಲಿ ಈ ಎಲ್ಲ ವಿವಿಧ ಅಲೆಗಳಿರುತ್ತೆ ಕೆಲವು ದೊಡ್ಡದಿರುತ್ತೆ ಕೆಲವು ಚಿಕ್ಕದಿರುತ್ತೆ ಏನೇನೋ ಎಲ್ಲ ಇರುತ್ತೆ ಅಲೆ ಏಳುತ್ತೆ ಬೀಳುತ್ತೆ ಏಳುತ್ತೆ ಬೀಳುತ್ತೆ ಎಲ್ಲ ಆಗ್ತಾಯಿರುತ್ತೆ ಆ ಈ ಎಲ್ಲ ಅಲೆಗಳು ನೊರೆ ಎಲ್ಲ ಇದೆಯಲ್ಲ ಇದು ಎಲ್ ಎಲ್ಲದರ ಸತ್ಯ ಯಾವುದು ಹಾಗಾದರೆ ಸಮುದ್ರ ಸಮುದ್ರ ಇಲ್ಲದ್ಬಿಟ್ರೆ ಅಲೆ ಇರೋಕ್ಕೆ ಸಾಧ್ಯವಿಲ್ಲ ಮಣ್ಣಿನಿಂದ ಅನೇಕ ಮಡಿಕೆ ಕುಡಿಕೆ ಏನೇನೋ ಎಲ್ಲ ಫ್ಲವರ್ ಪಾಟ್ಸು ಏನೇನೋ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅದು ಎಲ್ಲದರ ಹಿಂದೆ ಇರ್ತಕ್ಕಂಥ ಸತ್ಯ ಯಾವುದು ಮಣ್ಣು ಅದನ್ನು ಮಾತ್ರ ತೆಗೆಯೋಕೆ ಆಗೋದೇ ಇಲ್ಲ ಆ ಮಣ್ಣನ್ನು ಕಡ ಮಣ್ಣನ್ನು ಇಲ್ಲದ್ಬಿಟ್ರೆ ಮಡಿಕೆ ಇರೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಮಣ್ಣನ್ನು ನಾವು ಇಲ್ಲ ಅಂತ ಬರೀ ಪಾ ಮಾತ್ರ ಇದೆ ಅಲೆ ಮಾತ್ರ ಇದೆ ನಮಗೆ ಹಣ್ಣೆ ಅಲೆ ಮಾತ್ರ ಕಾಣಿಸ್ತಾ ಇದೆಯಲ್ಲ ಆದ್ದರಿಂದ ಅಲೆ ಮಾತ್ರ ಇರ್ತಕ್ಕಂಥ ಸಮುದ್ರ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ ನಮಗೆ ಮಡಿಕೆ ಕುಡಿಕೆಗಳು ಪಾಟ್ಸು ಇದೆಲ್ಲ ಕಾಣಿಸುತ್ತೆ ಹೊರತನು ಕೂಡ ಮಣ್ಣಲ್ಲಿ ಕಾಣಿಸುತ್ತೆ ನಾವು ನೋಡ್ತಾ ಇರೋದು ಮಡಿಕೆ ಅದು ಮಡಿಕೆ ಮಾತ್ರ ಇದೆ ಅಂತ ಹೇಳಿದ್ರೆ ಆಗತ್ತಾ ಆಗುದೇ ಇಲ್ಲ ಹಾಗೆಯೇ ಈ ಪ್ರಪಂಚ ಇಲ್ಲಿ ಕಣ್ಣಿ ಕಾಣಿಸ್ತಾ ಇದೆ ಅನೇಕ ನಾಮರೂಪಗಳೆಲ್ಲ ಕಾಣಿಸ್ತಾ ಇದೆ ಅನೇಕ ರೀತಿಯ ರೂಪಗಳೆಲ್ಲ ಕಾಣಿಸ್ತಾ ಇದೆ ಇದು ಮಾತ್ರ ಇದೆ ಇದ್ರ ಹಿಂದೆ ಯಾವ ಸತ್ತೂ ಇಲ್ಲ ಅಂತ ಹೇಳಿದ್ರೆ ಆಗತ್ತಾ ಆಗುದಿಲ್ಲ ಅದಕ್ಕೋಸ್ಕರ ಎಲ್ಲದರ ಹಿಂದೆ ಇರ್ತಕ್ಕಂಥ ಸತ್ಯಾವುದಿದೆ ಅದನ್ನೇ ಅದು ಸದ್ವಸ್ತು ಅಂತ ಹೇಳ್ತಕ್ಕಂಥ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಹ ಅನಯೋ ತತ್ವದರ್ಶಿಭಿ ಅಂತಂದ್ಬಿಟ್ಟು ಭಗವದ್ಗೀತೆಯನ್ನು ಕೃಷ್ಣ ಹೇಳ್ತಾನೆ ಸೊ ಅದಕ್ಕೋಸ್ಕರ ಈ ಸತ್ ಭಾವ ಇದೆಯಲ್ಲ ಅದು ಇದೆ ಅಂತಕ್ಕಂಥದ್ದು ಅದು ಯಾವಾಗಲೂ ಕೂಡ ನಾ ವ್ಯಭಿಚರಿತಿ ಅಂತ ಹೇಳ್ತಾ ಅದಕ್ಕೆ ಇಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಅಲ್ಲಿ ವಿಚಾರ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ಸರ್ವೋವಿಕಾರಾ ಕಾರಣವ್ಯತಿರೇಕೇಣ ಅನುಪಲಬ್ಧೇ ಅಸನ್ ಅಂತ ಹೇಳ್ತಾರೆ ಸರ್ವೋವಿಕಾರಾ ಎಲ್ಲ ವಿಕಾರಗಳು ಈ ಟೇಬಲ್ ಇದೆ ಪುಸ್ತಕ ಇದೆ ನೀವೆಲ್ಲ ಇದ್ದೀರಾ ಕುರ್ಚಿಗಳಿದೆ ಎಲ್ಲದಕ್ಕಲ್ಲದ ಕಡೆ ವಿಕಾರಗಳು ಈ ಎಲ್ಲ ವಿಕಾರಗಳು ಕಾರಣ ವ್ಯತಿರೇಕೇನ ಅನುಪಲಬ್ಧ ಅಂತಂದರೆ ಈ ಎಲ್ಲ ವಿಕಾರಗಳಿಗೂ ಕೂಡ ಕಾರಣದಿಂದ ಹೊರತಾಗಿರ್ತಕ್ಕಂಥ ಅಸ್ತಿತ್ವ ಇಲ್ಲ ಇದಕ್ಕೆ ಕಾರಣಕ್ಕಿಂತ ಬೇರೆಯಾಗಿರ್ತಕ್ಕಂಥ ಅಸ್ತಿತ್ವ ಇಲ್ಲ ಆದ್ರಿಂದ ಇವೆಲ್ಲವೂ ಕೂಡ ಅಸ್ ಅಸನ್ ಅಂದರೆ ಇವೆಲ್ಲ ಅಸತ್ಯ ಅಂತ ಹೇಳ್ತಾರೆ ಹೇಗೆ ಅಂತಂದುಬಿಟ್ರೆ ಈ ಮಣ್ಣಿದೆ ಮಣ್ಣಿನಿಂದ ಮಡಿಕೆ ಮಾಡ್ತೀವಿ ಮಣ್ಣಿನ ಫ್ಲವರ್ ಪಾರ್ಟ್ ಮಾಡ್ತೀವಿ ಮಣ್ಣಿನಿಂದ ಟೀ ಕಪ್ ಮಾಡ್ತೀವಿ ಮಣ್ಣಿನಿಂದ ಇನ್ನೇನೆಲ್ಲ ಮಾಡ್ತೀವಿ ಅನೇಕ ವಿವಿಧ ವಸ್ತುಗಳನ್ನು ಬೊಂಬೆಗಳನ್ನು ಮಾಡ್ತೀವಿ ಅನೇಕ ರೀತಿಯ ಬೊಂಬೆಗಳನ್ನೆಲ್ಲ ಮಾಡ್ತೀವಿ ಇದೆಲ್ಲವುದು ಕೂಡ ವಿಕಾರಗಳು ವಿಕಾರಗಳು ಈ ವಿಕಾರಗಳಿಗೆ ಮಣ್ಣಿಲ್ದೇ ಇರೋಕ್ಕೆ ಸಾಧ್ಯನಾ ಮಣ್ಣು ಇಲ್ಲದೆ ಬಿಟ್ಟರೆ ಈ ವಿಕಾರಗಳಿರ್ತವ ಮಣ್ಣು ಅತ್ಯಂತ ಮುಖ್ಯ ಮಣ್ಣು ಇಲ್ಲದೆ ಬಿಟ್ಟರೆ ಇರೋದಿಲ್ಲ ಟೀ ಕಪ್ ಇರೋದಿಲ್ಲ ಫ್ಲವರ್ ಪಾಟು ಇರೋದಿಲ್ಲ ಯಾವುದು ಇರೋದಿಲ್ಲ ನಿಜವಾದ ಎಲ್ಲ ಮಡಿಕೆ ಕುಡಿಕೆ ಇದೆಲ್ಲದರ ನಿಜವಾದ ಸತ್ಯ ಯಾವುದಪ್ಪ ಅಂತಂದ್ಬಿಟ್ರೆ ಮಣ್ಣು ಮಣ್ಣೇ ನಿಜವಾದ ಸತ್ಯ ಮೃತ್ತಿಕೆ ತೇವ ಸತ್ಯಂ ಮೃತ್ತಿಕೆ ತೇವ ಸತ್ಯಂ ಈ ಮೃತ್ಕೆ ಇದೆಯಲ್ಲ ಮಣ್ಣು ಇದೆಯಲ್ಲ ಅದಿನ್ ಅದೆಂದೇ ನಿಜವಾದ ಸತ್ಯ ಹಾಗೇನೆ ಈ ಪ್ರಪಂಚ ಇದೆಯಲ್ಲ ಇದೆಲ್ಲದೂ ಕೂಡ ಬೇರೆ ಬೇರೆ ವಿಕಾರಗಳು ವಿವಿಧ ವಿಕಾರಗಳು ಮಣ್ಣು ಕೂಡ ಒಂದು ವಿಕಾರನೇ ಅಲ್ವಾ ಮಣ್ಣು ಕೂಡ ಒಂದು ವಿಕಾರನೇ ಈ ಎಲ್ಲ ವಿಕಾರಗಳ ಹಿಂದೆ ಇರ್ತಕ್ಕಂಥ ಸತ್ಯ ನಿಜವಾದ ಸತ್ಯ ಯಾವುದು ಕಾರಣವ್ಯತಿರೇಕೇಣ ಅನುಪಲಬ್ಧ ಅಂದರೆ ಈ ಎಲ್ಲ ನಮ್ಮ ಪ್ರಪಂಚದಲ್ಲಿ ಕಾಣ್ತಕ್ಕಂಥ ವಿವಿಧ ವಿಕಾರಗಳು ಯಾವುದು ಕೂಡ ಕಾರಣಕ್ಕಿಂತ ಅದ್ರ ಹಿಂದೆ ಇರ್ತಕ್ಕಂಥ ಕಾರಣಕ್ಕಿಂತ ಬೇರೆಯಾಗಿ ಅದಕ್ಕೆ ಅಸ್ತಿತ್ವ ಇಲ್ವೇ ಇಲ್ಲ ಅದಕ್ಕೆ ಅಸ್ತಿತ್ವ ಇಲ್ವೇ ಇಲ್ಲ ಆದ್ದರಿಂದ ಅವೆಲ್ಲವೂ ಕೂಡ ಅಸತ್ ಅಂತ ಹೇಳ್ತಾರೆ ಇಲ್ಲಿ ಸತ್ ಅಸತ್ತಿನ ಒಂದು ವಿಭಾಗ ಈ ಥರ ನಡೆಯುತ್ತೆ ಎಂತಂದರೆ ಯಾವುದೂ ನಿರಂತರವಾಗಿ ಬದಲಾಗ್ತಾ ಇರುತ್ತೋ ಅದೆಲ್ಲವುದು ಕೂಡ ಅಸತ್ಯ ಹ್ಞೂ ಯಾವುದು ಬದಲಾಗೋದಿಲ್ವೋ ಯಾವಾಗಲೂ ಕೂಡ ಒಂದೇ ರೀತಿ ಇರುತ್ತೋ ಅದು ಸತ್ಯ ಹ್ಞೂ ಈಗ ಒಂದು ಮಡಿಕೆ ಕುಡಿಕೆಗಳು ಎಲ್ಲ ಇದೆಯಲ್ಲ ಅದರ ಉದಾಹರಣೆ ತೊಗೊಬೇಕು ಅಂತಂದುಬಿಟ್ರೆ ಮಣ್ಣಿನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಬುದ್ಧಿ ಇದೆಯಲ್ಲ ಹ್ಞೂ ಸಂಬಂಧ ಅದು ನಾ ವಭಿಚರಿತೆ ಬದಲಾಗೋದಿಲ್ಲ ಮಡಿಕೆಗೆ ಸಂಬಂಧಪಟ್ಟ ಬುದ್ಧಿ ಇದೆಯಲ್ಲ ಅದು ಬದಲಾಗತ್ತೆ ಅಲ್ವಾ ಯಾಕೆಂದರೆ ಮಡಿಕೆ ಹೊಡೆದೋಗ್ಬಿಡ್ಬೋದು ನಾಳೆ ಸಂಪೂರ್ಣ ಹೊಡೆದೋಗಿಬಿಡುತ್ತೆ ಹ್ಞೂ ಸ್ವಲ್ಪ ಫ್ಲವರ್ ಬಾಟು ಎಲ್ಲ ಹೊಡೆದೋಗ್ಬಿಡುತ್ತೆ ಎಲ್ಲೋದು ಮಡಿಕೆ ಕುಡಿಕೆ ಅದನ್ನ ಮಣ್ಣಿನ ಏನೇನು ಮಾಡಿರ್ತೀರವಲ್ಲ ಅದೆಲ್ಲ ಹೊಡೆದೋಗ್ಬಿಡ್ತು ಅದು ಇರೋದೇ ಇಲ್ಲ ಅದು ಹೊಡೆದೋಗ್ತು ಅಂತ ಅಲ್ಲಿ ಇಲ್ಲಿ ಮಡಿಕೆ ಇಲ್ಲ ಅಂತಲೇ ಅರ್ಥ ಮಡಿಕೆ ಇಲ್ಲ ಆದರೆ ಮಣ್ಣಿಲ್ಲ ಅಂತ ಹೇಳೋಕ್ಕಾಗತ್ತಾ ಆಗೋದಿಲ್ಲ ಮಣ್ಣಿನ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧಿ ಇದೆಯಲ್ಲ ನಮ್ಮದು ಅದು ನಾ ವ್ಯಭಿಚರತೆ ಅದು ಬದಲಾಗುವುದಿಲ್ಲ ಮಡಿಕೆಗೆ ಸಂಬಂಧ ಮಡಿಕೆ ಕುಡಿಕೆಗಳು ಅದರ ವಿಕಾರಗಳಿಗೆ ಸಂಬಂಧ ಮಣ್ಣಿನ ವಿಕಾರಗಳೆಲ್ಲ ಇದಾವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧಿ ಇದೆಯಲ್ಲ ಅದು ವ್ಯಭಿಚರತಿ ವ್ಯಭಿಚರತಿ ಅಂತಂದ್ಬಿಟ್ಟು ಅದು ಬದಲಾಗತ್ತೆ ಆದ್ದರಿಂದ ಅದೆಲ್ಲ ಅಸತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧಿ ನಾ ವ್ಯಭಿಚರತಿ ಅದು ಬದಲಾಗೋದಿಲ್ವೋ ಅದು ಸತ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುದ್ಧಿ ವ್ಯಭಿಚರತೆ ಬದಲಾಗುತ್ತೋ ಅದು ಅಸತ್ ಯಾವುದು ಬದಲಾಗೋದಿಲ್ವೋ ಅದು ಸತ್ ಅದನ್ನೇ ಭಾಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಸರ್ವವಿಕಾರ ಆಯ್ತಲ್ಲ ಯದ್ವಿಷಯ ಬುದ್ಧಿ ನಾ ವ್ಯಭಿಚರತಿ ತತ್ ಅಸತ್ ತತ್ ಸತ್ ಯದ್ವಿಷಯ ಬುದ್ಧಿ ವ್ಯಭಿಚರತಿ ತತ್ ಅಸತ್ ಯಾವ ಬುದ್ಧಿ ನಮಗೆ ವ್ಯಚಾರ ಆಗುದಿಲ್ಲೋ ಅದು ವ್ಯಭಿಚಾರ ಆಗುವುದು ಅಂತಂದುಬಿಟ್ರೆ ಬದಲಾಗೋದಿಲ್ಲ ಅಂತರ್ಥ ಅದು ಸತ್ಯ ಯಾವುದು ಬದಲಾಗುತ್ತೋ ಅದು ಅಸತ್ಯ ಇದು ಸತ್ಯ ಅಸತ್ಯದ ಒಂದು ನಿರ್ಣಯ ಅದ್ವೈತ ವಿದಾಂತದಲ್ಲಿ ಅನೇಕರು ಹೇಳ್ಬೋದು ಅನಿತ್ಯವಾಗಿರ್ತಕ್ಕಂಥದ್ದು ಕೂಡ ಸತ್ಯರ ಸಾಧ್ಯ ಬದಲಾಗ್ತಕ್ಕಂಥ ಸತ್ಯ ಚೇಂಜಿಂಗ್ ರಿಯಾಲಿಟಿ ಅದನ್ನು ಯಾಕೆ ನಾವು ಸತ್ಯ ಅಂತ ಕರಿ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಬದಲಾಗ್ತಾಯಿದೆ ಆದರೆ ಪ್ರಪಂಚವನ್ನು ಕೂಡ ಯಾಕೆ ನಾವು ಸತ್ಯ ಅಂತ ಕರಿಬಾರ್ದು ಬದಲಾಗ್ ಆದರೆ ಅದು ಈ ಕ್ಷಣಕಾಲ ಇರತಕ್ಕಂಥದ್ದು ಅಂತಂದ್ಬಿಟ್ರೆ ಅರ್ಥ ಏನಪ್ಪಾ ಅಂತಂದುಬಿಟ್ರೆ ಯಾವ ಕ್ಷಣವೂ ಇರೋದಿಲ್ಲ ಅಂತರ್ಥ ಯಾವ ಕ್ಷಣವೂ ಇರೋದೇ ಇಲ್ಲ ಅಂತ ಈ ಉದಾಹರಣೆಗೆ ಅದೇನು ಇಲ್ಲೇ ಹೇಳ್ದನಲ್ಲ ಕಾರಣ ವ್ಯತಿರೇಕೇನ ಅನುಪಲಬ್ಧೇಹಿ ಅಂತನ್ಬಿಟ್ಟು ಹ್ಞೂ ಕಾರಣ ವ್ಯತಿರೇಕೇನ ಅನುಪಲ ಅಂದರೆ ಕಾರಣಕ್ಕಿಂತ ಬೇರೆಯಾಗಿ ಅದು ನಮಗೆ ಸಿಕ್ಕೋದಿಲ್ಲ ಅದಿಲ್ಲ ಕಾರಣಕ್ಕಿಂತ ಬೇರೆ ಅದು ಇಲ್ಲ ಅದು ಸಿಕ್ಕೋದಿಲ್ಲ ನಮಗೆ ಹೇಗೆ ಅಂತನ್ಬಿಟ್ರೆ ನಮಗೆ ನೀನು ಮಡಿಕೆ ಮಾತ್ರ ತೊಗೊಂಬರ್ಬೇಕು ಮಣ್ಣು ತೊಗೊಂಬರ್ಬಾರ್ದು ನನಗೆ ಅಂತ ಹೇಳಿದರೆ ಆಗುತ್ತಾ ನನಗೆ ಮಡಿಕೆ ಮಾತ್ರ ಬೇಕಯ್ಯ ನಿನ್ನ ಮಣ್ಣಬೇಡ ನನಗೆ ನನಗೆ ಮತ್ತ ಸುಮುದ್ರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅಲೆ ತೊಗೊಂಬಾರಯ್ಯ ಅಂತ ಹೇಳಿದ್ನಂತೆ ಯಾರೋ ಒಬ್ಬ ಅಲೆಗಳನ್ನು ತೊಗೊಂಬ ಬ್ಯಾಗಲ್ಲಿ ಹಾಕೊಂಬ ಅಂತ ಅಂದ್ಬಿಟ್ಟು ಆಗತ್ತಾ ಆಗೋದೇ ಇಲ್ಲ ಅಂತಂದರೆ ಈ ಯಾವುದು ಕೂಡ ನಿಜವಾದ ಸತ್ಯ ಯಾವುದು ಅಂದರೆ ಈ ಎಲ್ಲ ವಿಕಾರಗಳು ಇದೆಯಲ್ಲ ಇದೆಲ್ಲ ಮಡಿಕೆ ಕುಟುಗಳ ಇದ್ದ ಹಾಗೆ ನಾವು ಕಣ್ಣಿಗೆ ಈ ಪ್ರಪಂಚದಲ್ಲಿ ಅದು ಯಾವುದು ಕೂಡ ಅದು ಕಾರಣಕ್ಕಿಂತ ಪ್ರತ್ಯೇಕವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲವೇ ಇಲ್ಲ ನಿಜವಾಗೂ ಇಲ್ಲ ಅದು ಅನಿತ್ಯ ಅಂಥೇಳಿ ಅನಿತ್ಯ ಆಗಲಿ ಅಜ್ಜು ಎಷ್ಟೋ ಸಾವಿರಾರು ವರ್ಷಗಳು ಇರ್ಬೋದು ಯಾರ ಬೇಕಾರ ಇರ್ಬೋದು ನೂರು ವರ್ಷ ಇರ್ಬೋದು ಸಾವಿರಾರು ವರ್ಷ ಎಷ್ಟು ಬೇಕಾದರೂ ಇರಲಿ ಪರವಾಗಿಲ್ಲ ಯಾವಾಗಲೂ ಕೂಡ ಬದಲಾಗ್ತಾ ಇರ್ತದೆ ಆದ್ದರಿಂದ ಅದಕ್ಕೆ ಅಸ್ತಿತ್ವ ಇಲ್ಲ ನಿಜವಾದ ಅಸ್ತಿತ್ವ ಇಲ್ಲವೇ ಇಲ್ಲ ಅದಕ್ಕಿಂತ ಅದಕ್ಕೋಸ್ಕರವಾಗಿ ನಿಜವಾದ ಅಸ್ತಿತ್ವ ಇರೋದು ಯಾವುದು ಅಂತಂದುಬಿಟ್ರೆ ಅದು ಅದರ ಹಿಂದೆ ಇರ್ತಕ್ಕಂಥದ್ದು ಎಲ್ಲ ವಿಕಾರಗಳ ಹಿಂದೆ ಇರ್ತಕ್ಕಂಥದ್ದು ಒಂದು ಸತ್ಯ ಅದೇ ನಿಜವಾದ ಅಸ್ತಿತ್ವ ಅದಕ್ಕೆ ಮಾತ್ರ ನಿಜವಾದ ಅಸ್ತಿತ್ವ ಇರತಕ್ಕಂಥದ್ದು ಅದು ಮಾತ್ರ ಅದೇ ಪರಬ್ರಹ್ಮ ತತ್ವ ಆತ್ಮತತ್ವ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಎಲ್ಲ ವಿಚಾರ ಯಾವುದು ವಿಚಾರದ ಸತ್ ಅಂತ ಹೇಳ್ತೀವಲ್ಲ ಸತ್ ಘಟಃ ಸನ್ ಪಟ ಅ ಶಂಕರಾಚಾರ್ಯ ಭಾಳ ಅಲ್ಲಿ ಸಂಘ ಗೀತಾಭಾಷ್ಯದಲ್ಲಿ ಪಟ ಇದೆ ಘಟ ಇದೆ ಟೇಬಲ್ ಇದೆ ರುಚಿ ಇದೆ ಮನುಷ್ಯ ಇದ್ದಾನೆ ಮರ ಇದೆ ಎಲ್ಲ ಹೇಳ್ತೀವಿ ಇದೇ ಇದೆ ಇದೆ ಇದೆ ಇದೆ ಅಂತ ಹೇಳ್ತೀವಿ ಆ ಇದೆ ಅಂತಕ್ಕಂಥದ್ದು ಅದು ಸತ್ಯ ಅದು ಸತ್ಯ ಆದರೆ ಮರನೂ ಸತ್ಯ ಅಲ್ಲ ಟೇಬಲ್ಲು ಸತ್ಯ ಅಲ್ಲ ಮನುಷ್ಯರು ಸತ್ಯ ಅಲ್ಲ ಯಾವುದು ಸತ್ಯ ಅಲ್ಲ ಅದೆಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದು ಅದು ಇರೋದೇ ಇಲ್ಲ ಇವತ್ತಿರುತ್ತೆ ನಾಳೆ ಇರೋದೇ ಇಲ್ಲ ಆದರೆ ಅದ್ರ ಹಿಂದೆ ಇರತಕ್ಕಂಥದು ಇದೇ ಅಂತ ಇದೆಯಲ್ಲ ಅದು ಇದೇ ಸನ್ ಸನ್ ಅಂತ ಇದೇ ಅಂತ ಇದೆಯಲ್ಲ ಅದು ನಿಜವಾಗಿರತಕ್ಕಂಥ ಸತ್ಯ ಅಂದರೆ ಎಲ್ಲದರ ಹಿಂದೆ ಇರತಕ್ಕಂಥ ಒಂದು ಸತ್ಯ ಅಲೆಗಳ ಎಲ್ಲ ಹಿಂದೆ ಇದೆಯಲ್ಲ ಅದು ನಿಜವಾಗಿರತಕ್ಕಂಥ ಸತ್ಯ ನಾವು ಅದನ್ನು ಆ ಸತ್ಯವನ್ನು ನಾವು ಉದಾಹರಣೆಗೆ ಇವತ್ತು ನಾವು ಆಭ ಚಿನ್ನದ ಆಭರಣ ಇರುತ್ತೆ ಚಿನ್ನದ ಆಭರಣ ಇರುತ್ತೆ ಒಂದು ಇದನ್ನು ಅವತ್ತಿನ ದಿವಸ ಇವ ಉಂಗುರ ಆಗಿರುತ್ತೆ ಅಂತ ಇಟ್ಕೊಳ್ಳಿ ನಾಳೆ ಆ ಉಂಗುರನ್ನೆಲ್ಲ ಸೇರಿಸಿ ಬಿಜೆಟ್ ಮಾಡೋದು ಅದನ್ನು ಸರ ಮಾಡ್ತಾರೆ ಹ್ಞೂ ಸರ ಮಾಡೋದು ಆಮೇಲೆ ಅದು ನಾವು ಉಂಗುರ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ ಯಾಕೆ ಇವತ್ತಿದೆ ನಾಳೆ ಇಲ್ವೇ ಅದು ಬದಲಾಗಿಬಿಡುತ್ತೆ ಹ್ಞೂ ಸರ ಅದು ಸರ ಆಗ್ಬಿಡುತ್ತೆ ಆಮೇಲೆ ಇನ್ನೊಂದೇನೋ ಆಗ್ಬಿಡುತ್ತೆ ಇನ್ನೇನೋ ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತೆ ಆದರೆ ಆ ಉಂಗುರಗಳು ಹಿಂದೆ ಇರತಕ್ಕಂಥದ್ದು ಆ ಉಂಗುರ ಇದೆ ಅಂತ ಹೇಳ್ತೀವಲ್ಲ ಆ ಇದೆ ಅಂತಂದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಉಂಗುರ ಇದೆ ಅಂತ ಹೇಳೋದು ಆ ಉಂಗ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದೆ ಅಂತಕ್ಕಂಥದ್ದು ಅದು ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ನಿಜವಾಗೂ ಕೂಡ ನಾವು ಇದೆ ಅಂತ ಹೇಳ್ತಕ್ಕಂತಹದ್ದು ಹಾಗೆಯೇ ನಾನು ಯಾವುದೇ ವಸ್ತುವಿನ ಬಗ್ಗೆ ಇದು ಟೇಬಲ್ ಇದೆ ಹ್ಞೂ ಅಥವಾ ಕುರ್ಚಿ ಇದೆ ಮತ್ತು ಬೇರೆ ಬೇರೆ ವಸ್ತು ಇದೆ ಪಂಚಭೂತಗಳು ಇದೆ ಪ್ರಪಂಚ ಇದೆ ಅಂತ ಹೇಳ್ತೀನಲ್ಲ ಅದೆಲ್ಲದೂ ಕೂಡ ಇದೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದ ಅಂತಂದುಬಿಟ್ರೆ ಭಗವಂತನಿಗೆ ಸಂಬಂಧಪಟ್ಟಿದ್ದು ಅದಕ್ಕೋಸ್ಕರ ಭಗವಂತನನ್ನು ಸತ್ ಅಂತ ಕರಿತಕ್ಕಂಥ ಸಚ್ಚಿತ್ ಅಂತ ಹೇಳ್ತಾರೆ ಸಚ್ಚಿತ್ ಅದಕ್ಕೋಸ್ಕರ ಏನು ಹೇಳ್ತಾರೆ ಘಟಾದಿ ಬುದ್ಧಿ ವ್ಯಭಿಚರತಿ ಹಾಂ ಸದ್ಬುದ್ಧಿ ನಾ ವೆ ವ್ಯಭಿಚರತೆ ಆ ಸತ್ತಂತಕ್ಕಂಥದ್ದು ಅದು ವಿಚಾರ ಅದು ವ್ಯ ನಾ ವ್ಯಭಿಚರದು ಬದಲಾಗೋದೇ ಇಲ್ಲ ಯಾವಾಗಲೂ ಕೂಡ ಘಟ ಇದೆ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳ್ಬೋದು ಪಟ ಇದೆ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳ್ಬೋದು ಅದೆಲ್ಲ ಬದಲಾಗ್ತಾ ಇರುತ್ತೆ ಆದರೆ ಅದು ಅದ್ರ ಹಿಂದೆ ಇರ್ತಕ್ಕಂಥದ್ದು ಮಣ್ಣಿಗೆ ಸಂಬಂಧಪಟ್ಟಿದ್ದನ್ನು ಅದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದು ಯಾವಾಗಲೂ ಕೂಡ ಇರುತ್ತೆ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಅದು ಯಾವಾಗಲೂ ಇರುತ್ತೆ ಅದನ್ನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದೇ ರೀತಿ ಇಡೀ ಪ್ರಪಂಚಕ್ಕೆ ತೊಗೊಳ್ಳಿ ಇಡೀ ಪ್ರಪಂಚವಂತು ಇದೆಲ್ಲದರ ಕಡೆ ವಿಕಾರಗಳು ಬೇರೆ ಬೇರೆ ಮಡಿಕೆ ಕುಡಿಕೆಗಳು ಚಿನ್ನದ ಚಿನ್ನದ ಬೇರೆ ಬೇರೆ ಆಭ ಆಭರಣಗಳೆಲ್ಲ ಇದ್ದಾಗೆ ಅದು ಎಲ್ಲದರ ಹಿಂದೆ ಒಂದು ಆತ್ಯಂತಿಕವಾಗಿರ್ತಕ್ಕಂಥ ಅಲ್ಟಿಮೇಟ್ ರಿಯಾಲಿಟಿ ಇದೆ ಅದನ್ನು ಮಾತ್ರ ಅದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಾವು ವಿಭಿಚರಿತೀ ಆ ರೀತಿ ಅಂದೆಲ್ಲದರ ಹಿಂದೆ ಎಲ್ಲ ವಿಕಾರಗಳ ಹಿಂದೆ ಇರತಕ್ಕಂಥ ಆತ್ಯಂತಿಕ ಸತ್ಯ ಇದೆಯಿಲ್ಲ ಅದನ್ನು ಭಗವಂತ ಅಂತ ಕರೀತಕ್ಕಂಥದ್ದು ಇದನ್ನು ನಾವ್ಯಾವ ಎಲ್ಲ ಕೂಡ ವಿಚಾರ ಮಾಡ್ತಾ ಇರಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ರೀತಿ ವಿಚಾರ ಮಾಡ್ತಾ ಮಾಡ್ತಾ ಮಾಡ್ತಾ ಸುಮ್ಮನೆ ನಮ್ಮ ತರ್ಕಕ್ಕೋಸ್ಕರ ಅಲ್ಲ ಹ್ಞೂ ತರ್ಕಕ್ಕೋಸ್ಕರ ವಿಚಾರ ಮಾಡ್ತಕ್ಕಂಥದ್ದಲ್ಲ ನಿಜವಾದ ಸಾಧನ ದೃಷ್ಟಿಯಿಂದ ವಿಚಾರ ಮಾಡಬೇಕು ಅಂತನ್ಬಿಟ್ಟು ಆದರೆ ಇದು ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತನ್ಬಿಟ್ರೆ ಸ್ವಾಭಾವಿಕವಾಗೇ ಎಲ್ಲ ವಿಕಾರಗಳ ಬಗ್ಗೆ ನಮಗೆ ಒಂದು ರೀತಿ ವೈರಾಗ್ಯ ಮನೋಭಾವ ಬರುತ್ತೆ ಅದಕ್ಕೆ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಈ ವಿಚಾರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾನೆ ಒಂದು ಇತ್ತೀಚಿಗಿನ ಪುಸ್ತಕದಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥದ್ದು ಒಂದು ವಿಷಯ ಒದ್ದೆ ಅದರಲ್ಲಿ ಎರಡು ರೀತಿಯ ಕಾರಣ ಸಂಬಂಧವನ್ನು ಹೇಳ್ತಾರೆ ಹ್ಞೂ ಕಾರಣ ಸಂಬಂಧ ಒಂದು ಆ್ಯಕ್ಸಿಡೆಂಟಲ್ ಅನದರ್ ಇಂಟೆನ್ಸಿಕ್ ಅಂತನ್ಬಿಟ್ಟು ಆ್ಯಕ್ಸಿಡೆಂಟಲ್ ಆ್ಯಂಡ್ ಇಂಟೆನ್ಸಿಂಟ್ ಎರಡು ರೀತಿಯ ಕಾರಣಗಳಿದೆ ಅಂತನ್ಬಿಟ್ಟು ತುಂಬ ಚೆನ್ನಾಗಿದೆ ಅನಾಲಿಸಿಸ್ ಈಗ ಉದಾಹರಣೆ ಆ್ಯಕ್ಸಿಡೆಂಟಲ್ ಅಂತಂದ್ಬಿಟ್ಟು ಏನಪ್ಪ ಅಂತಂದ್ಬಿಟ್ರೆ ಯಾವುದೋ ಒಂದು ವಸ್ತುವಿನಿಂದ ಒಂದು ವಸ್ತು ಆಗಿರುತ್ತೆ ಹುಟ್ಟಿರುತ್ತೆ ಅಂತ ಇಟ್ಕೊಡಿ ಆದರೆ ಆ ಅವೆರಡಕ್ಕೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಸಂಬಂಧ ಇರಬೇಕಾಗಿಲ್ಲ ಶಾಶ್ವತ ಸಂಬಂಧ ಇರಬೇಕಾಗಿಲ್ಲ ಈಗ ಉದಾಹರಣೆಗೆ ಅಜ್ಜ ಇದ್ದಾನೆ ಮೊಮ್ಮಕ್ಕಳಿದ್ದಾರೆ ಅಜ್ಜನಿಂದ ಅಪ್ಪ ಹುಟ್ಟಿದ್ದು ಅಪ್ಪನಿಂದ ಮಮ್ಮ ಮಕ್ಕಳು ಹುಟ್ಟಿದ್ದು ಎಲ್ಲ ಸರಿ ಆ ರೀತಿ ಕಾಜಲ್ ರಿಲೇಷನ್ ಇದೆ ಅವರಿಗೆ ಕಾಜಲ್ ರಿಲೇಶನ್ಶಿಪ್ ಇದೆ ಆದರೆ ಮಗ ಮೊಮ್ಮಕ್ಕಳು ಇರಬೇಕಾದ್ರೆ ಅಜ್ಜ ಇರಬೇಕಾ ಇರಬೇಕಾಗಿಲ್ಲ ಅಜ್ಜ ಸತ್ತವಾಗಿರ್ಬೋದು ತಂದನೂ ಸತ್ತವಾಗಿರ್ಬೋದು ಆದರೆ ಮೊಮ್ಮಕ್ಕಳು ಇರ್ತಾರೆ ಅವರಿಂದಲೇ ಹುಟ್ಟಿದ್ದಾಗಿದ್ರೂ ಕೂಡ ಕಾಜಲ್ ರಿಲೇಷನ್ಶಿಪ್ ಇದೆ ಹ್ಞೂ ಮಕ್ಕಳು ಹುಟ್ಟಿರ್ತಾರೆ ಕಾಜಲ್ ರಿಲೇಷನ್ಶಿಪ್ ಇದೆ ಆದರೆ ಅಲ್ಲಿ ಆ ಇಂಟ್ರೆನ್ಸಿಕ್ ರಿಲೇಷನ್ಶಿಪ್ ಇಲ್ಲ ಅದು ಇಲ್ಲದೆ ಇರೋದಿ ಇರೋಕ್ಕಾಗೋದಿಲ್ಲ ಅಂತಿಲ್ಲ ಇದು ಆ್ಯಕ್ಸಿಡೆಂಟಲ್ ಇಸ್ ದಿಸ್ ರಿಲೇಷನ್ಶಿಪ್ ಕಾಜಲ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಆ್ಯಕ್ಸಿಡೆಂಟಲ್ ಆದರೆ ಇನ್ನೊಂದು ತೊಗೊಳ್ಳಿ ಇನ್ನ ಅವರು ಕೂಡ ಪುಸ್ತಕದಲ್ಲಿ ಕೂಡ ಉದಾಹರಣೆ ಬಿಟ್ರೆ ದೀಪ ಮತ್ತು ಅದರ ಬೆಳಕು ದೀಪ ಇದೆ ಅದು ಕಾರಣ ಕಾಸ್ ಅದರಿಂದ ಹೊರಟು ಉಂಟಾಗತಕ್ಕಂಥ ಸುತ್ತಲೂ ಬೆಳಕು ಇದೆಯಲ್ಲ ಅದು ಕಾರ್ಯ ಹ್ಞೂ ಕಾರ್ಯ ಅದು ಅದರ ಎಫೆಕ್ಟ್ ಈಗ ದೀಪ ಹಾರಿ ಬೆಳಕಿರುತ್ತಾ ಇರೋದಿಲ್ಲ ದೀಪ ಹರಿ ಹೋಗ್ಬಿಟ್ಟು ಬೆಳಕಿರೋದೇ ಇಲ್ಲ ಹೊಟ್ಟು ಹೋಗ್ಬಿಡುತ್ತೆ ಬೆಳಕೆಲ್ಲ ಹೊರಟೋಗ್ಬಿಡುತ್ತೆ ಅಂದರೆ ಕಾರಣ ಇಲ್ಲದೆ ಕಾರ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ಈಗ ಆಕ್ಸಿಡೆಂಟಲ್ ಇದರಲ್ಲಿ ಕಾರ್ಯಕಾರಿಣ ಸಂಬಂಧದಲ್ಲಿ ಕಾರ್ಯ ಕಾರಣ ಇಲ್ಲದನ್ನು ಕೂಡ ಕಾರ್ಯ ಇರೋಕ್ಕೆ ಸಾಧ್ಯ ಆದರೆ ಇಲ್ಲಿ ಏನಪ್ಪ ಅಂತಂದುಬಿಟ್ರೆ ಕಾರಣ ಇಲ್ಲದ್ಬಿಟ್ರೆ ಕಾರ್ಯ ಇರೋಕ್ಕೆ ಸಾಧ್ಯವಿಲ್ಲ ಮಣ್ಣಿಲ್ಲದ್ಬಿಟ್ರೆ ಮಡಿಕೆ ಇರೋಕ್ಕೆ ಸಾಧ್ಯವೇ ಇಲ್ಲ ಚಿನ್ನ ಇಲ್ಲದ್ಬಿಟ್ರೆ ಆಭರಣ ಇರೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಒಂದು ಕಾರ್ಯಕಾರಣ ಇಂಟ್ರೆನ್ಸಿಕ್ ಕಾಸಲ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ ಇದು ಇಂಟ್ರೆನ್ಸಿಕ್ ರಿಲೇಷನ್ಶಿಪ್ ಭಗವಂತನಿಗೂ ಕೂಡ ಪ್ರಪಂಚಗೂ ಸಂಬಂಧ ಆ ಇದೆಲ್ಲದೂ ಕೂಡ ವಿಕಾರ ಏನಪ್ಪಾ ಅಂತಂದುಬಿಟ್ರೆ ಆ ರೀತಿ ಸಂಬಂಧ ಇರತಕ್ಕಂಥದ್ದು ಅದು ಇಲ್ಲದ್ಬಿಟ್ರೆ ಭಗವಂತ ಇಲ್ಲದ್ಬಿಟ್ರೆ ಪ್ರಪಂಚ ಇರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ಕ್ಲೋಸ್ ರಿಲೇಷನ್ಶಿಪ್ ಇದೆ ಅದಕ್ಕೆ ಅಂದರೆ ಪ್ರಪಂಚವೇ ಭಗವಂತನೇ ಪ್ರಪಂಚ ರೂಪದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಅಂತ ಅಷ್ಟೆ ಅಷ್ಟೇ ಅಷ್ಟೆ ಮತ್ತೇನೂ ಇಲ್ಲ ಆದ್ದರಿಂದ ಪರಮಾತ್ಮ ಆ ಭಗವಂತ ಇಲ್ಲದ್ಬಿಟ್ರೆ ಎಲ್ಲದರ ಹಿಂದೆ ಇರತಕ್ಕಂಥ ಸತ್ಯ ಸತ್ಯ ಆ ಪರಮಾತ್ಮ ಅವನು ನಿಲ್ಲದ್ಬಿಟ್ರೆ ಏನೇ ಇರೋಕ್ಕೆ ಸಾಧ್ಯವಿಲ್ಲ ಅವನೇ ನಿಜವಾದ ಸತ್ಯ ಎಲ್ಲದರ ಹಿಂದೆ ಇರ್ತಕ್ಕಂಥ ಇದನ್ನು ನಾವು ವಿಚಾರ ಮಾಡ್ತಾ ಹೋಗ್ಬೇಕು ಅಂತ ಶ್ರೀರಾಮಕೃಷ್ಣ ಒತ್ತು ಹೇಳ್ತಾರೆ ನಿರಂತರವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳ ನಡುವೆ ಸಂಸಾರದಲ್ಲಿ ಎಲ್ಲ ಸಂಬಂಧಗಳ ನಡುವೆ ಯಾವುದು ನಾವು ಸತ್ಯ ಯಾವುದು ಸತ್ಯ ಯಾವುದು ನಿಜವಾಗಿರ್ತಕ್ಕಂತಹದ್ದು ಯಾವುದು ಶಾಶ್ವತವಾಗಿರ್ತಕ್ಕಂತಹದ್ದು ಇದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋಗಬೇಕು ಚಿಂತನೆ ಮಾಡ್ತಾ ಹೋಗಬೇಕು ನಿರಂತರವಾಗಿ ವಿಚಾರ ನಡೀಬೇಕು ಅಂತ ಹೇಳ್ತಾರೆ ಯಾವಲೋ ಸುಮ್ಮನೆ ಯಾವುದೋ ಈ ಕ್ಲಾಸಿನ ಸಮಯದಲ್ಲಿ ಮಾತ್ರ ವಿಚಾರ ಮಾಡೋದಲ್ಲ ಎಲ್ಲ ಸಂದರ್ಭದಲ್ಲೂ ಮಾಡಬೇಕು ಹೆಜ್ಜೆ ಹೆಜ್ಜೆಗೂ ಮಾಡಬೇಕು ಅದು ಏನಾಗ್ಬಿಡುತ್ತೆ ಆವಾಗ ಅಂತಂದ್ಬಿಟ್ರೆ ಅದೇ ಅದು ನಮಗೆ ಒಂದು ಸಂಸ್ಕಾರವಾಗಿಬಿಡುತ್ತೆ ಅದಕ್ಕೆ ಸದಸ್ಯದ ವಿಚಾರ ಏನು ಮಾಡಬೇಕು ಅದಕ್ಕೆ ಹೇಳ್ತಾರೆ ಸರಿ ನಮ್ಕಷ್ಟು ಸುಮ್ಮನೆ ಸದಸ್ಯದ ವಿಚಾರ ಮಾಡಿ ಅಂತ ಹೇಳೋದಿಲ್ಲ ಅವರು ಸತತ ಅಂತ ಉಪ್ಯೋಗಿಸ್ತಾರೆ ಅವರು ಸತತವಾಗಿ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಆ ರೀತಿ ಸತತವಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಸಂಸ್ಕಾರವಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಆ ಸಂಸ್ಕಾರ ಆ ರೀತಿ ಬಲವಾಗಿರ್ತಕ್ಕಂಥ ಸಂಸ್ಕಾರವನ್ನು ರೂಪಿಸ್ಕೊಳ್ತಕ್ಕಂಥದ್ದಿದಿಲ್ಲ ಅದು ಮುಖ್ಯ ಆವಾಗೇನಾಗುತ್ತೆ ಅದು ಸಂಸ್ಕಾರವಾದಾಗ ನಮ್ಮ ನೆಡೆ ನುಡಿ ವಿಚಾರ ಎಲ್ಲದರಲ್ಲೂ ಕೂಡ ಅದು ಪ್ರಭಾವ ಉಂಟು ಮಾಡುತ್ತೆ ಆವಾಗ ನಮ್ಮ ಮಾತಿನಲ್ಲಿ ವರ್ತನೆಯಲ್ಲಿ ಕೆಲಸದಲ್ಲಿ ಎಲ್ಲದೂ ಕೂಡ ಒಂದು ವೈರಾಗ್ಯ ಮನೋಭಾವ ಬರುತ್ತೆ ನಿರ್ಲಿಪ್ತ ಮನೋಭಾವ ಬರುತ್ತೆ ಅದಕ್ಕೋಸ್ಕರವಾಗಿ ಈ ವಿಚಾರ ಮಾಡ್ತಕ್ಕ ಸತತ ವಿಚಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾರೆ ಆ ರೀತಿ ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ ಸಂಸಾರದಲ್ಲಿ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಮಾಸ್ಟರ್ ಮಹಾಶಯ ಸಂಸಾರದಲ್ಲಿ ಯಾವ ಇದು ಎಲ್ಲ ಭಾಳ ಯಾವಾಗಲೂ ಕೂಡ ನಿಮಗೆ ಮತ್ತೆ ಮತ್ತೆ ಉದಾಹರಣೆಯನ್ನು ಕೇಳಿದ್ದೀರ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡು ಆದರೆ ಮನಸ್ಸನ್ನು ಮಾತ್ರ ಭಗವಂತನ ಪಾದಪದ್ಮಗಳಲ್ಲಿ ಇಡು ಎಲ್ಲರೊಡನೆ ಎಂದರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇವರೊಡನೆ ಇರು ಅವರ ಸೇವೆ ಮಾಡು ಅವರೆಲ್ಲ ನಿನ್ನ ಪರಮ ಆಪ್ತರೆಂದೇ ಕಾಣು ಆದರೆ ಅವರಾರು ನಿನಗೆ ಸೇರಿದವರಲ್ಲ ಎಂಬುದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ದ್ವೇಷನೂ ಕಟ್ಕೊಬಾರ್ದು ಯಾರನ್ನು ಕೂಡ ಮನಸ್ತಾಪ ಇರಬಾರೊಡ ಮನಸ್ತಾಪ ಇರಬಾರ್ದು ಬರೀ ಸಂಸಾರ ಇತರನು ಕೂಡ ಇರೋ ನಮ್ಗೆ ಯಾವ ಮನಸ್ತಾಪ ಇರಬಾರ್ದು ಎಲ್ಲರೊಡನೆ ಸಂಬಂಧ ಚೆನ್ನಾಗಿರ್ತಕ್ಕಂಥ ಪ್ರೀತಿಯ ಸಂಬಂಧ ಇರಬೇಕು ಎಲ್ಲರೊಡನೆ ಬೆರಿಬೇಕು ನಗ್ನತಾ ಇರಬೇಕು ಆನಂದದಿಂದ ಇರಬೇಕು ಎಲ್ಲರೊಡನೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಬೇಕು ಆದರೆ ಅದೇ ಸಂದರ್ಭದಲ್ಲಿ ಇವರು ಯಾರು ನಮ್ಮ ಅವರಲ್ಲ ಅಂತಕ್ಕಂಥ ಮನೋಭಾವ ನಮಗಿರಬೇಕು ನಾನು ವಿದ್ಯಾಶಾಲೆಲ್ಲಿದ್ದಾಗ ಒಂದು ಭಾಳ ಚೆನ್ನಾಗಿರೋದನ್ನು ನೋಡ್ತಾ ಒಂದು ದೃಶ್ಯವನ್ನು ಅಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿರ್ತಾರೆ ಹ್ಞೂ ಎಲ್ರೊಡನೂ ಮಾತಾಡಿಕೊಂಡು ಸಾಧುಗಳೊಡೆಯೂ ಕೂಡ ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಾರೆ ಆಮೇಲೆ ವಿದ್ಯಾರ್ಥಿಗಳು ಅವರವರಲ್ಲಿ ಆಟ ಆಡಿಕೊಂಡು ನಗು ನಗುತ್ತಾ ಕುಣ್ಕೊಂಡು ಆಡ್ಕೊಂಡು ನಗ್ಕೊಂಡು ಚೆನ್ನಾಗಿರ್ತಾರೆ ಫಸ್ಟ್ ಕ್ಲಾಸ್ ಇರ್ತಾರೆ ಹ್ಞೂ ಎಷ್ಟೊಂದು ಚೆನ್ನಾಗಿರ್ತಾರೆ ಆಮೇಲೆ ರಜಾ ಸಂದರ್ಭ ಬರಬೇಕು ನೋಡಬೇಕು ಅವ್ರನ್ನ ಮನಸ್ಥಿತಿಯನ್ನು ರಜೆಗೆ ಹೋಗಬೇಕು ಅಂತಂದ್ಬಿಟ್ರೆ ಬಾ ಬಾ ಅವ್ರ ಸಡಗಾರ ಸಂಭ್ರಮ ನೋಡಬೇಕಪ್ಪ ಬಾ ಬಾ ಎಲ್ಲವನ್ನೂ ಬಿಟ್ಟುಬಿಡ್ತಾರೆ ಯಾರಿಗೂ ಕೇರ್ ಮಾಡೋದಿಲ್ಲ ಯಾರೂ ಏನಿಲ್ಲ ಎಲ್ಲೂ ಏನಿಲ್ಲ ಹಿಂದಿನ ದಿವಸ ರಾತ್ರಿ ಎಲ್ಲ ಗಂಟು ಮೊಟ್ಟೆ ಕಟ್ಕೊಂಡ್ಬಿಡ್ತಾರೆ ಹಾಸಿಗೆನೂ ಕೂಡ ಎಲ್ಲ ಮಾಡ್ಬಿಡ್ತಾರೆ ಬರೀ ಕಾಟ್ಮೇಲೆ ಬರೀ ಕಾಟ್ ಮೇಲೆ ನೆಲಮೇಲೆ ಮಲ್ಕೊಂಡ್ಬಿಡ್ತಾರೆ ಎಲ್ಲರೂ ಅಷ್ಟೊಂದು ಕಾಯ್ತಾ ಇರ್ತಾರೆ ಯಾವ ಅಪ್ಪ ಬರ್ತಾರೆ ಯಾವ ನಮ್ಮ ಕರ್ಕೊಂಡು ಮತ್ತೆ ಮತ್ತೆ ಹೋಗಿ ಗೇಟ್ನ ಹತ್ತಿರ ನೋಡ್ತಾ ಇರ್ತಾರೆ ಇನ್ನೂ ಬಲ್ಲಿಲಿಲ್ಲ ಇನ್ನೂ ಬಲಿಲೋಲ್ಲ ಅಂತನ್ಬಿಟ್ಟು ಅಷ್ಟು ಮಟ್ಟಿಗೆ ಮನೆ ಹೋಗೋದ್ರಲ್ಲ ಅಷ್ಟು ಆ ಅವರಿಗೆ ಅಷ್ಟೊಂದು ಕುತೂಹಲ ಇಲ್ಲಷ್ಟು ಚೆನ್ನಾಗಿರ್ತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಈ ಥರ ಅವರಿಗೆ ಮನೆ ಹೋಗೋದಕ್ಕೆ ಇಷ್ಟೊಂದು ಅವರು ಹಾತುರಿತಾ ಇರ್ತಾರೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ ಇರ್ತಾರೆ ಹಾಗೆ ಈ ಸಂಸಾರದಲ್ಲಿರಬೇಕು ಅಂತನ್ಬಿಟ್ಟು ಹಾಗೆ ನಾವು ಈ ಸಂಸಾರದಲ್ಲಿರಬೇಕು ಅಷ್ಟು ಚೆನ್ನಾಗಿರಬೇಕು ಎಲ್ರನ್ನ ಸಂಬಂಧ ಚೆನ್ನಾಗಿರಬೇಕು ಆದರೆ ಯಾವ ಬೇಕಾದರೂ ಕರೆಗೆ ನಾವು ಸಿದ್ಧವಾಗಿರಬೇಕು ಎಪಿಕ್ಟ್ರಿಕ್ಟಸ್ ಅಂತ ಒಬ್ಬ ಫಿಲಾಸಫರ್ ರೋಮನ್ ಫಿಲಾಸಫರ್ ಭಾಳ ಹಿಂದಿನವರು ಸುಮಾರು ಎರಡು ವರ್ಷದ ಹಿಂದಿನವರು ಅವ್ರು ಎಷ್ಟು ಜನ ಪುಸ್ತಕ ಇದ್ದೆ ಭಾಳ ಚೆನ್ನಾಗಿದೆ ನೀವೆಲ್ಲ ಓದಬೇಕು ಆರ್ಟ್ ಆಫ್ ಲಿವಿಂಗ್ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅದು ಎಷ್ಟು ಚೆನ್ನಾಗಿದೆ ಅಂತನ್ಬಿಟ್ರೆ ಈಗಿನ ಕಾಲದಲ್ಲಿ ಯಾರೋ ಬರೆದವರು ಹಂಗಿದೆ ಅದು ಅಷ್ಟು ಚೆನ್ನಾಗಿದೆ ಎಷ್ಟು ಎಲ್ಲ ಈಗಿನ ಸಂದರ್ಭಕ್ಕೂ ಅನ್ವಯ ಆಗುತ್ತೆ ಅದು ನಮ್ಮ ಪರಿಸ್ಥಿತಿಗೆ ಅನ್ವಯ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸಣ್ಣ ಪುಸ್ತಕ ನಿಮ್ಮ ಸಿಕ್ಕಿದ್ರೆ ಓದಿ ತುಂಬ ಚೆನ್ನಾಗಿದೆ ಅದರಲ್ಲಿ ಒಂದು ಕಡೆ ಹೇಳ್ತಾನೆ ನಾವು ಹೇಗಿರಬೇಕಪ್ಪ ಸಂಸಾರದಲ್ಲಿ ಅಂತಂದರೆ ಒಂದು ಹಡಗಿನ ಪ್ರಯಾಣ ಮಾಡ್ತಾಯಿರ್ತೀವಿ ಯಾವುದೋ ಒಂದು ಹಡಗಿನ ಆ ಹಡಗು ಒಂದು ಬಂದರ್ನಲ್ಲಿ ಅವರು ಕಟ್ ನಿಂತ್ಬಿಟ್ಟಿರ್ತದೋದು ಆವಾಗ ಅವ್ರು ಹೇಳ್ತಾರೆ ಇಲ್ಲಿ ತುಂಬ ಹೊತ್ತು ನಿಲ್ಲುತ್ತೆ ಹಿಡಗು ನೀವು ಹೊರಗಡೆ ಹೋಗ್ಬಿಟ್ಟು ಈ ಟೌನ್ ಇದೆಯಲ್ಲ ಟೌನಲ್ಲಿ ಹೋಗ್ಬಿಟ್ಟು ನಿಮಗೆ ಓಡಾಡ್ಕೊಂಡು ಬರ್ಬೋದು ಅಂತಂದ್ಬಿಟ್ಟು ಅನೌನ್ಸ್ ಮಾಡಿಬಿಡ್ತಾರೆ ಆದರೆ ವಿಷಲು ಕೇಳಿದ ತಕ್ಷಣ ಬಂದ್ಬಿಡಬೇಕು ಅಂತ ಹೇಳಿರ್ತಾರೆ ಹ್ಞೂ ಓಡಿ ಬಂದುಬಿಡ್ಬೇಕು ಅಂತ ಅದೇ ರೀತಿ ಎಲ್ಲ ಪ್ರಯಾಣಿಕರು ಹೋಗ್ತಾರೆ ಹಡಗಿನಿಂದ ಎಳ್ದುಬಿಟ್ಟು ಹೋಗ್ತಾರೆ ಹೋಗ್ಬಿಟ್ಟು ಟೌನಲ್ಲೆಲ್ಲ ಸುತ್ತಾಡ್ತಾರೆ ಏನೇನೋ ತಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಕೊಂಡ್ಕೊತಾರೆ ತಿಂಡಿ ತೀರ್ಥ ತಿಂತಾರೆ ಎಲ್ಲ ಮಾಡ್ತಾರೆ ಆದರೆ ಅವರು ಒಂದು ಕಿವಿ ಮಾತ್ರ ಯಾವಾಗಲೂ ಕೂಡ ಅಡುಗೆನೇ ವಿಷಲು ಯಾವಾಗ ಕೇಳಿಸುತ್ತೆ ಅದ್ರ ಕಡೆಗೇ ಇರುತ್ತೆ ಒಂದು ಕಿವಿ ಅಲ್ಲಿ ಕಡೆ ಇರುತ್ತೆ ಎಷ್ಟೇ ಅವರು ಕೆಲಸ ಮಾಡ್ತಾ ಇರಲಿ ಏನೇ ಮಾಡಲಿ ನೋಡ್ತಾ ಇರಲಿ ಏನು ಮಾಡಿದ್ರು ಕೂಡ ಅವ್ರ ಕಿವಿ ಒಂದು ಕಿವಿ ಮಾತ್ರ ಅಲ್ಲೇ ಇರ್ತದೆ ಒಂದು ಸತಿ ಕಿವಿಗು ಆ ಹಡಗಿನ ಶಬ್ದ ಕೇಳಿಸ್ತು ಅಂತಂದ್ಬಿಟ್ಟರೆ ಸಾಕು ಎಲ್ಲವನ್ನು ಬಿಟ್ಟುಬಿಟ್ಟು ಅವ್ರು ಏನಾದ್ರು ಪರ್ಚೇಸ್ ಮಾಡ್ತಾಯಿದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ತಿಂಡಿ ತಿಂತ ಇದ್ಬಿಟ್ರೆ ಅದನ್ನೂ ಎಲ್ಲ ಅಲ್ಲ ಸಾಕುಬಿಟ್ಟು ಓಡೋಗಿಬಿಡ್ತಾರೆ ಅಡಗಿನ ಕಡೆಗೆ ಆ ಆ ರೀತಿ ನಾವು ಸಂಸಾರದಲ್ಲಿ ಇರಬೇಕು ಅಂತಂದ್ಬಿಟ್ಟು ಅಷ್ಟೊಂದು ನಿರ್ಲಿಪ್ತ ಮನೋಭಾವದಿಂದ ಇರಬೇಕು ಯಾವ ಬೇಕೋ ಅದನ್ನು ನಾವು ರೆಡಿಯಾಗಿರಬೇಕು ಅದನ್ನು ಬಿಟ್ಟು ಓಡೋದಕ್ಕೆ ಇದು ಬಹಳ ಮುಖ್ಯ ಸಂಸಾರದಲ್ಲಿ ಆ ರೀತಿ ಇರಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ ಅದಕ್ಕೆ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ ಏನಪ್ಪ ಅಂತ ಶ್ರೀಮಂತನ ಮನೆ ದಾಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾಳೆ ಆದರೆ ಆಕೆಯ ಮನಸ್ಸು ಮಾತ್ರ ಹಳ್ಳಿಯಲ್ಲಿರುವ ತನ್ನ ಮನೆಯ ಕಡೆಗೆಯೇ ಯಜಮಾನನ ಮಕ್ಕಳು ತನ್ನವೆಂದೇ ಬೆಳೆಸುತ್ತಾಳೆ ಅಷ್ಟೇ ಅಲ್ಲ ಅವನ್ನು ಕರಿ ನನ್ನ ರಾಮ ನನ್ನ ಹರಿ ಎಂಬುದಾಗಿ ಆದರೆ ಯಾವುವು ತನ್ನವಲ್ಲ ಎಂಬುದು ಆಕೆಯ ಹೃದಯದಲ್ಲಿ ಚೆನ್ನಾಗಿ ಗೊತ್ತಿದೆ ಗೊತ್ತಿರುತ್ತೆ ಈ ಶ್ರೀಮಂತನ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟು ಚೆನ್ನಾಗಿದೆ ಉದಾಹರಣೆ ಇದು ನೋಡಿ ಆ ಥರ ನಾವು ಸಂಸಾರದಲ್ಲಿ ಇರಬೇಕು ಅಂತ ಹೇಳ್ತಾರೆ ಆ ರೀತಿ ನಿರ್ಲಿಪ್ತ ಮನೋಭಾವದಿಂದ ಇರಬೇಕು ಎಲ್ಲವನ್ನೂ ಸ್ಪರ್ಶಿಸಿ ಯಾವುದಕ್ಕೂ ಕೂಡ ಅಂಟುಕೊಳ್ಳದೆ ಇರ್ತಕ್ಕಂಥದ್ದು ಅದಕ್ಕೆ ಆ ರೀತಿ ಇರೋದು ಹೇಗೆ ಸುಮ್ಮನೆ ಆಗಿಬಿಡುತ್ತಾ ಅದಕ್ಕೆ ಹೇಳ್ತಾರೆ ಶ್ರೀರಾಮಕೃಷ್ಣರು ನಮಗೆ ವೈರಾಗ್ಯ ಬೇಕು ಅಂತನ್ಬಿಟ್ಟು ವೈರಾಗ್ಯ ಮನೋಭಾವ ಇರಬೇಕು ಆ ರೀತಿ ವೈರಾಗ್ಯಮನ ಅದಕ್ಕೆ ಹೇಳ್ತಾರೆ ನಾವು ಹಲಸಿನ ಹಣ್ಣನ್ನು ಕೀಳುವಾಗ ನಾವೇನು ಮಾಡ್ತೀವಿ ಎಣ್ಣೆ ಹಾಕೋತೀವಿ ಕೈಗೆ ಎಣ್ಣೆ ಕೈಗೆ ಹಾಕ್ಕೊಂಬಿಟ್ರೆ ಆವಾಗ ಹಲಸಿನ ಮೇಣ ನಮಗೆ ಉಂಟೋದಿಲ್ಲ ಹಾಗೆಯೇ ಸಂಸಾರದಲ್ಲಿರುವಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ಬಿಟ್ರೆ ವೈರಾಗ್ಯ ಎಂಬತಕ್ಕಂಥ ಎಣ್ಣೆಯನ್ನು ನಮ್ಮ ಮನಸ್ಸಿಗೆ ಬಳ್ಕೊಂಡಿರಬೇಕು ಆ ವೈರಾಗ್ಯ ಅಂತಕ್ಕಂಥ ಮನಸ್ಸು ನಮ್ಮ ಇದ್ದರೆ ಆಗೇನಾಗುತ್ತೆ ನಮ್ಮ ಮನಸ್ಸಿಗೆ ಅಂಟೋದಿಲ್ಲ ಎಲ್ರದನ್ನು ಬೆರಿತೀವಿ ಮಾತನಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಅದು ನಮ್ಮ ಮನಸ್ಸಿಗೆ ಅಂಟೋದಿಲ್ಲ ಆ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ ಆ ಸಂಘ ಇರೋದಿಲ್ಲ ಆ ಥರ ನಾವು ಇಡಬೇಕು ಅಂತಂದ್ಬಿಟ್ಟು ಭಗವಂತನಲ್ಲಿ ಭಕ್ತಿ ಬೆಳೆಸಿಕೊಳ್ಳುವುದನ್ನ ಮುನ್ನ ಸಂಸಾರದಲ್ಲಿ ಕಾಲಿಟ್ಟೆ ಎಂದರೆ ಇನ್ನೂ ಅಧಿಕಾಧಿಕವಾಗಿ ಕಷ್ಟ ಪರಂಪರೆಗಳಿಗೆ ಈಡಾಗುವೆ ಶೋಕ ತಾಪ ವಿಪತ್ತು ಇವುಗಳಿಂದ ಸಂಪೂರ್ಣ ಬೆಂದು ಬೆಂಡಾಗಿ ಹೋಗುವೆ ವಿಷಯ ಚಿಂತನೆ ಮಾಡಿದಷ್ಟು ಅವುಗಳಲ್ಲಿ ಆಸಕ್ತಿಯು ಬೆಳೆಯುತ್ತಾ ಹೋಗುತ್ತದೆ ಅಂತ ಹೇಳ್ತಾರೆ ವಿಷಯ ಚಿಂತನೆ ಮಾಡಿದಷ್ಟು ಅವುಗಳಲ್ಲಿ ಆಸಕ್ತಿ ಧ್ಯಾಯತೋ ವಿಷಯನ್ ಪುಂಸಃ ಸಂಘಸ್ತೇಷೋಪ ಜಾಯತೆ ಸಂಘಾತ್ ಸಂಜಾತೆ ಕಾಮ ಕಾತ್ ಕ್ರೋಧೋಪಿ ಜಾಯಿತೇ ಕ್ರೋಧಾತ್ ಬವತಿ ಸಂಮೋಹ ಸಂಮೋಹಾತ್ ಪ್ರತಿಭ್ರಮ ಪ್ರತಿಭ್ರಂಶೋ ಬುದ್ಧಿನಾಶ ಪ್ರಾಣಶ್ಯತೀ ಆಗಿ ಹೋಯಿತು ಮುಗಿತಲ್ಲಿ ಆ ರೀತಿ ಆಗಿಬಿಡುತ್ತೆ ಅದು ಹಂತ ಹಂತ ಹಂತವಾಗಿ ನಾವು ಕೆಳಗಿಳಿತಾ ಬರ್ತೀವಿ ಆಧ್ಯಾತ್ಮಿಕ ಸಂಸಾರದಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಆಗಿದೆ ಸತ್ತೋಗ್ತೀವಿ ಅಂತಲ್ಲ ಇಲ್ಲಿ ಸತೋಗ್ತೀವಿ ಸ ಬದುಕಿರ್ತೀವಿ ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಸತ್ತೋಗ್ಬಿಟ್ಟಿರ್ತೀವಿ ಅಷ್ಟೇ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಸತ್ತೋಗ ಆ ಥರ ಒಂದು ಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ ನಾವು ಸಂಸಾರದಲ್ಲಿ ನಿರ್ಲಿಪ್ತ ಮನೋಭಾವದಿಂದ ಇರಬೇಕು ಅಂತನ್ಬಿಟ್ಟು ನಾನು ಮ ಒಂದು ಒಂದು ಹೇಳಿಕೆ ಖಲೀಲ್ ಗಿಬ್ರಾನ್ ಅಂತ ಅಂದ್ಬಿಟ್ಟು ಒಬ್ರು ದೊಡ್ಡ ಚಿಂತಕರು ಮುಸ್ಲಿಮ್ ನೆಬ ಲೆಬನಾನ್ನವರು ಅವ್ರದ್ದು ಪ್ರಾಫಿಟ್ ಅಂತಕ್ಕಂಥದ್ದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕ ಅನೇಕ ಹೇಳಿಕೆಗಳು ಮತ್ತು ಕಥೆಗಳು ತುಂಬ ಚೆನ್ನಾಗಿದೆ ಅವ್ರದ್ದು ಅವ್ರ ಮೊನ್ನೆ ಓದಿದ್ದು ಚೆನ್ನಾಗಿದೆ ಹೇಳಿಕೆ ಅದನ್ನು ಓದಿ ಹೇಳ್ತೀನಿ ಇಫ್ ದೆರ್ ಈಸ್ ಸಚ್ ಎ ಥಿಂಗ್ ಆ್ಯಸ್ ಸಿನ್ ಸಮ್ ಆಫ್ ಅಸ್ ಕಮಿಟಿಡ್ ಬ್ಯಾಕ್ವರ್ಡ್ ಫಾಲೋಯಿಂಗ್ ಅವರ್ ಫೋರ್ ಫಾದರ್ಸ್ and some of us commit commit it forward by over uh, overruling our children antu but heltta antandre if there is a sin yavadavaru na aparadha madodiddare nijavada aparadha ninde manne nidita idare ond aparadha enappa antu butre hanging on to the past hanging on andre hanging on to the past antu but namme hindinaa ore en maadta idaro namma tande taayulu muttajja taata muttajja en maadta idaro adanne ಮೆಕ್ಯಾನಿಕಲಿ ಅನುಸರಿಸ್ಕೊಂಡು ಹೋಗ್ತಾಯಿರ್ತಕ್ಕಂಥದ್ದು ಅಂದರೆ ದಿಟ್ ಇಸ್ ಆಲ್ಸೋ ಅಟ್ಯಾಚ್ಮೆಂಟ್ ದಿಟ್ ಇಸ್ ಆಲ್ಸೋ ಅಟ್ಯಾಚ್ಮೆಂಟ್ ಅಂದರೆ ಬದಲಾಗೋದಕ್ಕೆ ನಾವು ಇಷ್ಟನೇ ಪಡೋದಿಲ್ಲ ಬದಲಾಗಕ್ಕೆ ನಾವು ಇಷ್ಟನೇ ಪಡೋದಿಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ಬಿಟ್ರೆ ನಮ್ಮ ಮಕ್ಕಳು ನಮ್ಮ ಹಾಗೆ ಇರಬೇಕು ಅಂತ ನಮ್ಮನ್ನೇ ಅನುಸರಿಸ್ಬೇಕು ನಮ್ಮ ನಾವು ಯಾವ ರೀತಿ ಜೀವನ ನಡೆಸ್ತಾ ಇದೆಯೋ ಅವರು ಅದೇ ರೀತಿಯೇ ಇರಬೇಕು ನಾವು ಸಂಸಾರ ಜೀವನ ನಡೆಸ್ತೇವೆ ಅವರು ಸಂಸಾರ ಜೀವ ಸನ್ಯಾಸಿ ಆಗಲೇಬಾರ್ದು ಸನ್ಯಾಸಿ ಆಗೋದು ಅಂತನ್ಬಿಟ್ರೆ ದೊಡ್ಡ ಅಪರಾಧ ಹರಿಕಥೆ ದಾಸರು ಅಚ್ಯುತ್ ದಾಸರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ಹ್ಞೂ ಏನಪ್ಪ ಅಂತಂದ್ಬಿಟ್ರೆ ಒಬ್ಬರು ಗೃಹಸ್ಥರಿದ್ರಂತೆ ಅವರು ಒಂದು ಸುತ್ತೆ ಅವ್ರ ಸ್ನೇಹಿತರು ಅವ್ರ ಮನೆಗೆ ಬಂದಿದ್ರಂತೆ ಅವರು ಇಲ್ಲಿ ಲೋಕಾಪುರ ಮಾತಾಡ್ತಾಯಿದ್ರು ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರಂತೆ ಆಗ ಅವ್ರು ಹೇಳ್ತಾರಂತೆ ಒಬ್ಬ ಮಗ ಹಿರಿಯ ಮಗ ಹ್ಞೂ ಅವನು ಪರವಾಗಿಲ್ಲ ಚೆನ್ನಾಗಿದ್ದಾನೆ ಅವ್ನು ಸ್ವಲ್ಪ ಜೂಜಾಟ ಸ್ವಲ್ಪ ಜಾಸ್ತಿ ಹ್ಞೂ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಏನು ಇಲ್ಲ ಅಂತ ಹೇಳಿದ್ರು ಎರಡನೇ ಮಗು ನಾಲ್ಕು ಜನ ಮಕ್ಕಳಂತವ್ರಿಗೆ ಎರಡನೇ ಮಗ ಏನು ಮಾಡ್ತಾಯಿದ್ದಾನೆ ಅವನು ಸ್ವಲ್ಪ ಕುಡಿಯೋ ಅಭ್ಯಾಸ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಹಾಂ ಏನು ತೊಂದರೆ ಇಲ್ಲ ಹಾಂ ಪರವಾಗಿಲ್ಲ ಆಮೇಲೆ ಮೂರನೇ ಮಗ ಏನು ಮಾಡ್ತಾಯಿದ್ದಾನೆ ಅವ್ನು ಸ್ವಲ್ಪ ಒಮನೈಸಿಂಗ್ ಸ್ವಲ್ಪ ಹಿಂದಿರ ಹೆಂಗಸು ಜಾಸ್ತಿ ಅಂತ ಹೇಳಿದ್ರು ಆದರೆ ಪರವಾಗಿಲ್ಲ ಜೀವನ ನಡೀತಾ ಇದೆ ಚೆನ್ನಾಗಿದ್ದಾನೆ ನಾಲ್ಕನೇ ಅವನೇನು ಮಾಡ್ತಾಯಿದ್ದಾನೆ ಉಠಾಳ ಅವನು ಸನ್ಯಾಸಿ ಆಗಿಬಿಟ್ಟ ಅಂತ ಹೇಳಿದ್ರೆ ಅಂತ ಆ ಸನ್ಯಾಸಿ ಆಗೋದು ಅಂತಂದ್ಬಿಟ್ಟು ದೊಡ್ಡ ಇದು ಅಂತ ನಮ್ಮ ಹಾಗೇನೆ ಇರಬೇಕು ನಮ್ಮ ಹಾಗೆ ಸಂಸಾರ ಒಂದೇ ಮಾಡೋ ಮದುವೆ ಮಗಳಾಗಬೇಕು ಇದೆ ಇದೇ ಥರ ನಾವು ಹೇಗೆ ಮಕ್ಕಳು ಹಾಗೆ ಇರಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಇಸ್ ಇಸ್ ಸಿನ್ ಅಂತ ಹೇಳ್ತಾರೆ ಅವ್ರು ಹಿಂದಿನವ್ರು ಹೇಗೆ ಮಾಡಿದಾರೋ ಹಾಗೇ ಇರ್ತಕ್ಕಂಥದ್ದು ಅದನ್ನೇ ಅನುಸರಿಸ್ಕೊಂಡು ಮೆಕ್ಯಾನಿಕಲ್ ಯಾಂತ್ರಿಕವಾಗಿ ದುಡ್ಡು ಇಸ್ ಅನದ್ ಒಂದು ಸಿನ್ ಇನ್ನೊಂದೇನಪ್ಪ ಅಂತಂದ್ಬಿಟ್ರೆ ನಮ್ಮ ಒಂದು ನೆಡೆ ನುಡಿ ಮಾತು ವರ್ತನೆ ಸ ಇದು ಪ್ರೊಫೆಷನ್ ಏನು ಅದನ್ನು ಮಕ್ಕಳ ಮೇಲೆ ಹೇರ್ತಕ್ಕಂಥ ಮಕ್ಕಳು ಹಾಗೆ ಇರಬೇಕು ಅಂತಕ್ಕಂಥ ಇದು ಆ್ಯಕ್ಚುಲಿ ಏನಪ್ಪ ಅಂತ ಅಂದ್ಬಿಟ್ಟು ಇದು ನಾವು ಸಂಸಾರಕ್ಕೆ ಎಷ್ಟೊಂದು ನಾವು ಅಟ್ಯಾಚ್ ಆಗಿದ್ದೀವಿ ಅನ್ನೋದನ್ನು ಸೂಚಿಸುತ್ತೆ ಇದು ಹೌ ಮಚ್ ವಿ ಆರ್ ಅಟ್ಯಾಚ್ ಟು ದಿ ಸಂಸಾರ ಅದರ ಸೂಚನೆ ಈ ರೀತಿ ನಿರ್ಲಿಪ್ತ ಮನೋಭಾವ ಇರಬೇಕು ಶ್ರೀಮಂತನ ಮನೆ ದಾಸಿಯಂತೆ ಇರಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿ ಮನೆ ಸೊಮ್ಮನೆ ಇದನ್ನು ಅವರು ತುಂಬ ಇದು ಈ ಈ ಉದಾಹರಣೆಯನ್ನು ತುಂಬ ಕೊಡ್ತಾಯಿದ್ರು ಯಾರೋ ಅಚ್ಚುದಾಸರು ಅವರು ಹರಿಕತೆಯಲ್ಲಿ ಈ ಥರ ಅದಕ್ಕೆ ಹೇಳ್ತಾರೆ ಮೊದಲು ಎಣ್ಣೆ ಸವರ್ಕೊಂಡು ಇರಬೇಕು ಅಂತಂದ್ಬಿಟ್ಟು ಆ ಥರ ಸಂಸಾರದಲ್ಲಿ ಒಂದು ನಿರ್ಲಿಪ್ತ ಮನೋಭಾವದಿಂದ ಇರಬೇಕು ಅಂತನ್ಬಿಟ್ಟು ಅವ್ರು ಹೇಳ್ತಾರೆ ಆದರೆ ಈ ವಿಧವಾದ ಭಕ್ತಿ ದೊರೆಯಬೇಕಾದರೆ ದೊರೆಯಬೇಕಾದರೆ ನಿರ್ಜನ ಪ್ರದೇಶಗಳಿಗೆ ಹೋಗಿ ಇರಬೇಕು ಬೆಣ್ಣೆ ತೆಗೆಯಬೇಕಾದರೆ ಮೊದಲು ನಿರ್ಜನ ಪ್ರದೇಶದಲ್ಲಿ ಹಾಲಿಗೆ ಹೆಪ್ಪು ಹಾಕಿ ಇಡಬೇಕು ಅದನ್ನು ಅತಿಯಾಗಿ ಅಲ್ಲಾಡಿಸುತ್ತಿದ್ದರೆ ಅದು ಮೊಸರಾಗದು ಬಳಿಕ ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಮೂಲೆಯಲ್ಲಿ ಕಟ್ಟಿಟ್ಟು ನಿರ್ಜನ ಪ್ರದೇಶದಲ್ಲಿ ಕುಳಿತು ಅದನ್ನು ಕಡೆಯಬೇಕು ಆಗ ಬೆಣ್ಣೆ ತೆಗೆಯಲು ಸಾಧ್ಯವಾಗುತ್ತದೆ ಎಷ್ಟು ಒಂದು ಸುಂದರವಾದಂಥ ಉದಾಹರಣೆಯನ್ನು ಕೊಡ್ತಾರೆ ಅವರು ಸಂಜೆರಾಮಕೃಷ್ಣ ಕೊಡೋ ಉದಾಹರಣೆ ಎಲ್ಲ ಹೀಗೆ ಎಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಆಗ್ತಕ್ಕಂಥದ್ದು ಪ್ರತಿನಿತ್ಯ ನಾವು ಅದು ನೋಡ್ತಕ್ಕಂಥದ್ದು ಅನುಭವಿಸ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನೇ ಅವರು ಕೊಟ್ಬಿಟ್ಟು ತಮ್ಮ ವಿಚಾರಗಳನ್ನು ತು ಸುಂದರವಾಗಿ ಮನಮಟ್ಟು ರೀತಿಯಲ್ಲಿ ಅಷ್ಟು ಚೆನ್ನಾಗಿ ನಮಗೆ ಹೇಳ್ತಾರೆ ಹಾಗೆ ಹೇಗೆ ನಾವು ಮೊಸರನ್ನು ಕಡಿತೀವಲ್ಲ ಮೊಸರನ್ನು ಕಡಿವಾಗ ಸುಮ್ಮನೆ ಅದನ್ನು ಅಲ್ಲಾಡ್ಸೋಕ್ಕೆ ಇಟ್ಬಿಟ್ಟು ಏನಾಗುತ್ತೆ ಮೊಸರು ಆಗೋದೇ ಇಲ್ಲ ಆಮೇಲೆ ಅದನ್ನು ಕಡಿವಾಗಲು ಕೂಡ ನಮಗೆಲ್ಲ ಹಿಂದೆ ಅಲ್ಲಿ ಇವಾಗೆಲ್ಲ ಬದಲಾಗಿದೆ ಸಾಂಸ ಸಂಸಾರ ಪದ್ಧತಿಯೆಲ್ಲ ಬದಲಾಗಿಬಿಟ್ಟಿದೆ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಅಂತಂದ್ಬಿಟ್ರೆ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಡಿತ ಇದ್ದರು ಕಡಿತಾ ಇದ್ದರು ಈಗೆಲ್ಲ ಇದೆ ಅಂತ ಇಟ್ಕೊಳ್ಳೆದು ಬೇರೆ ವಿಷಯ ಆ ರೀತಿ ಕಡ್ದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಬೆಣ್ಣೆ ಬರುತ್ತೆ ಆ ಬೆಣ್ಣೆ ಏನಾಗುತ್ತೆ ಬಂದಿದ್ದು ಅದು ಏನಾಗುತ್ತೆ ಆವಾಗ ನಿರ್ಲಿಪ್ತವಾಗಿರುತ್ತೆ ಅಲ್ವಾ ಅದೇನಾಗುತ್ತೆ ಅದು ನೀರನ್ನ ತೇಲಾಡುತ್ತೆ ಆ ರೀತಿ ನಾವು ಪ್ರಾರಂಭದಲ್ಲಿ ಆ ರೀತಿ ಏಕಾಂತ ವಾಸದಲ್ಲಿ ಇದ್ದುಬಿಟ್ಟು ಮನಸ್ಸನ್ನು ಆ ರೀತಿ ಬೆಣ್ಣೆಯನ್ನಾಗಿ ಪರಿವರ್ತಿಸಬೇಕು ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾರೆ ಬೆಣ್ಣೆಯನ್ನಾಗಿ ಪರಿವರ್ತಿಸ್ ಆಮೇಲೆ ನೀವು ಸಂಸಾರದಲ್ಲಿಟ್ಟರು ಕೂಡ ನೀರಿನಲ್ಲಿಟ್ರೂ ಕೂಡ ಪರವಾಗಿಲ್ಲ ಮೊದಲು ಅದನ್ನು ಬೆಣ್ಣೆಯನ್ನಾಗಿ ಪರಿವರ್ತಿಸಬೇಕು ಬೆಣ್ಣೆಯನ್ನಾಗಿ ಪರಿವರ್ತಿಸಬೇಕು ಅಂತಂದ್ಬಿಟ್ರೆ ಅದಕ್ಕೇನು ಮಾಡಬೇಕು ಆ ಹಾಲಿಗೆ ಹೆಪ್ಪು ಹಾಕಬೇಕು ಹೆಪ್ಪು ಹಾಕೋದು ಅಂತ ನಡುವೆ ಏನಪ್ಪ ಅಂದ್ಬಿಟ್ರೆ ನಾಮರ ನಾಮ ಭಗವನ್ ನಾಮವನ್ನು ಅದು ಸೇರಿಸಬೇಕು ಈ ಸಂಸಾರ ಈ ಮನಸ್ಸು ಇದೆಯಲ್ಲ ಮನಸ್ಸು ಅಂತಕ್ಕಂಥ ಹಾಲು ಹಾಂ ಮನಸ್ಸು ಅಂತಕ್ಕಂಥ ಹಾಲಿಗೆ ಅದೇನಾಗುತ್ತೆ ಮನಸ್ಸು ಹಾಲು ಮತ್ತು ಎರಡೂ ಬಹಳ ಸ್ನೇಹ ಜಾಸ್ತಿ ಹ್ಞೂ ಮನಸ್ಸಿಗೂ ಹಾಲಿಗೂ ಕೂಡ ಈ ನೀರಿಗೂ ಹಾಲಿಗೂ ಕೂಡ ತುಂಬ ಸ್ನೇಹ ಜಾಸ್ತಿ ಅಂತೆ ನೀರಿಗೂ ಹಾಲಿಗೆ ಏನೋ ಏನೋ ನಿಕಟ ಸಂಬಂಧ ಈಗ ಉದಾಹರಣೆಗೆ ಅದೇನಾಗುತ್ತೆ ಅಂದ್ಬಿಟ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಈ ಹಾಲನ್ನು ಕುದಿಸ್ತಾ ಇರ್ತಾರಲ್ಲ ಅದು ನೀರಿರುತ್ತೆ ಹ್ಞೂ ಕುದಿಸ್ತಾ ಇರುವಾಗ ಏನಾಗುತ್ತೆ ಹಾ ನೀರೇನಾಗುತ್ತೆ ಆವಿಯ ಮೇಲಕ್ಕೆ ಹೋಗುತ್ತೆ ಆವೇ ಮೇಲೆ ಅಯ್ಯೋ ನನ್ನ ಬಿಟ್ಟು ಹೋಗ್ಬಿಡಪ್ಪ ಬಿಟ್ಟು ಹೋಗ್ಬೇಡಪ್ಪ ಅಂದ್ರೆ ಇದು ಕೂಡ ಮೇಲೆ ಕೇಳುತ್ತಂತದ್ದು ಇದು ಕೂಡ ಮೇಲೆ ಕೇಳ ಅವು ಉಕ್ಕಿ ಹೋಗ್ಬಿಡುತ್ತೆ ಹಾಗಾಗಿತ್ತು ಅಂದರೆ ಅಷ್ಟು ನಿಕಟ ಸಂಬಂಧ ಅಂತ ಹೇಳ್ತಾರೆ ಆ ಹಾಲಿಗೆ ಹೋದೆ ಬಿಟ್ಟು ಹೋಗ್ಬೇಡ ಅಯ್ಯೋ ಬಿಟ್ಟು ಹೋಗ್ಬೇಡಪ್ಪ ನಾನು ನಾನು ಅಂತ ಅಂದ್ಬಿಟ್ಟು ಅದು ಹೇಳುತ್ತಂತದ್ದು ಅದೇನ ಅದಕ್ಕೋಸ್ಕರ ಏನಾಗ ಏನಾಗ್ತದೆ ಅವುಕ್ಕೆ ತುಂಬ ನಿಕಟ ಸಂಬಂಧ ಇರೋದರಿಂದ ಅದು ತುಂಬ ಚೆನ್ನಾಗಿ ಬೆರೆತ್ಕೊಂಡ್ಬಿಡ್ತಾವ ಹಾಲು ಮತ್ತು ನೀರು ಅದಕ್ಕೆ ಹಿಂದಿನ ಪದ್ಧತಿ ಏನಪ್ಪ ಅಂತಂದ್ಬಿಟ್ರೆ ಆ ಹಾಲಿಗೆ ನೀರು ಹಾಕದೆ ಕುಡಿಲೇ ಮಾರಾಟ ಮಾಡಲೇಬಾರ್ದು ಹ್ಞೂ ಅಂತ ಒಂದು ನಿಯಮ ಇತ್ತು ಹ್ಞೂ ಹಾಲಿಗೆ ನೀರು ಹಾಕ್ತೆ ಮಾರಾಟ ಮಾಡತಕ್ಕಂಥದ್ದು ಅಂತಂದ್ಬಿಟ್ಟು ಅದು ಒಂದು ಅಪರಾಧ ಅದಕ್ಕೋಸ್ಕರ ನೀರು ಬೆರೆಸಲೇಬೇಕು ಅಂತಂದ್ಬಿಟ್ಟು ನೀರು ಬೆರೆಸೇನೆ ಕೊಡಬೇಕು ಅಂತಕ್ಕಂಥ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಶ್ರೀರಾಮಕೃಷ್ಣಾರ್ಪಣಮಸ್ತು